ದತ್ತ ಸಂಧಿ ಅಂತ ಸ್ವಗತ ಸ್ವಾತಂತ್ರ್ಯ ಸಂಧಿ ಅಂತ ಇದು ಸ್ವಲ್ಪ ಒಗಟಾದಂತಹ ಶಬ್ದಗಳಿದು ದತ್ತ ಸ್ವಾತಂತ್ರ್ಯ ಸಂಧಿ ಸ್ವಗತ ಸ್ವಾತಂತ್ರ್ಯ ಸಂಧಿ ಈ ಸ್ವಾತಂತ್ರ್ಯ ಭಗವಂತ ಇನ್ನೊಬ್ಬರಿಗೆ ಕೊಡ್ತಾನೆ ಇದು ದತ್ತಸ್ವಾತಂತ್ರ್ಯ ಅಂತಂದ್ರೆ ಭಗವಂತ ಸ್ವಾತಂತ್ರ್ಯವನ್ನು ಇನ್ನೊಬ್ಬರಿಗೆ ಕೊಡ್ತಾನೆ ಬ್ರಹ್ಮಾದಿ ದೇವತೆಗಳಿಗೆ ಲಕ್ಷ್ಮಿಯಾದಿ ದೇವತೆಗಳಿಗೆ ಹಂಚಿಕೊಡ್ತಾನೆ ನಿಮಗಿಷ್ಟು ಸ್ವಾತಂತ್ರ್ಯ ಇಷ್ಟು ನಿಮಗೆ ಸ್ವಾತಂತ್ರ್ಯ ಇದು ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ಭಗವಂತ ಕೊಡುದಿಲ್ಲ ಕೆಲವು ಸ್ವಾತಂತ್ರ್ಯ ತಾನೇ ಇಟ್ಟುಕೊಂಡಿರ್ತಾನೆ ಇದು ಸ್ವಗತ ಸ್ವಾತಂತ್ರ್ಯ ಅಂತ ದಾಸರು ಇದನ್ನು ಎರಡು ವಿಭಾಗವಾಗಿ ಮಾಡಿದ್ದಾರೆ ತನ್ನಲ್ಲಿರತಕ್ಕಂತಹ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಬಗ್ಗೆ ವಿವರಣೆ ಮಾಡುವಂತಹದ್ದು ತಾನು ಇನ್ನೊಬ್ಬರಿಗೆ ಕೊಡಬಹುದಾಗಿರತಕ್ಕಂತಹ ಸ್ವಾತಂತ್ರ್ಯದ ಬಗ್ಗೆ ವಿಶ್ಲೇಷಣೆ ಇನ್ನೊಂದು ಸಂಧಿಯಲ್ಲಿ ಇದು ನಮ್ಮ ತಲೆ ತಿನ್ನುವ ಎರಡು ಸಂಧಿಗಳು ಯಾಕೆಂದ್ರೆ ಭಗವಂತ ಸ್ವಾತಂತ್ರ್ಯ ಕೊಡ್ತಾನೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಇದು ಕೂಡುತ್ತದೆ ದೇವರೇನು ಸ್ವಾತಂತ್ರ್ಯ ಕೊಡ್ತಾನೆ ಕೊಡಬಹುದಾ ಕೊಡಲಿಕ್ಕೆ ಸಾಧ್ಯ ಇದು ಇದು ವೇದಾಂತಗಳಿಗೆ ಎಷ್ಟು ಸಮ್ಮತ ಇದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಸ್ವಾತಂತ್ರ್ಯ ಅದು ಭಗವಂತನದ್ದೇ ಲಕ್ಷಣ ಸ್ವತಂತ್ರ ಅಸ್ವತಂತ್ರ ದ್ವಿಧಂ ತತ್ವವಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಸ್ವತಂತ್ರ ಒಬ್ಬನೇ ಇಬ್ರು ಸ್ವತಂತ್ರರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಪ್ರಪಂಚದಲ್ಲಿ ಇಬ್ರು ಸ್ವತಂತ್ರರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಇಬ್ರು ಸ್ವತಂತ್ರರಾದ್ರೋ ಅದು ಅಸ್ವತಂತ್ರ ಅಂತಲೇ ಅರ್ಥ ಒಂದು ಮನೆ ಇರ್ಬೋದು ಒಂದು ಸಂಸ್ಥೆ ಇರ್ಬೋದು ಯಾವುದೇ ಒಂದು ರೀತಿಯಾದಂತಹ ಆಡಳಿತ ವ್ಯವಸ್ಥೆ ಇರ್ಬೋದು ಇಬ್ರು ಸ್ವತಂತ್ರರಿದ್ರೆ ಅದರಷ್ಟು ಅತಂತ್ರವಾದು ಮತ್ತೊಂದು ಯಾವುದೂ ಇಲ್ಲ ಅದರ ಲೌಕಿಕದಿಂದ ಪ್ರಾರಂಭ ಮಾಡಿ ಅಧ್ಯಾತ್ಮದ ತನಕನೂ ಕೂಡ ಸ್ವತಂತ್ರ ಒಬ್ಬನೇ ಇದು ಆಚಾರ್ಯವದ್ದವರು ಹೇಳಿರತಕ್ಕ ಸಾರ್ವಕಾಲಿಕ ಸಾರ್ವತ್ರಿಕ ಇದರಲ್ಲಿ ಅಪವಾದನೇ ಇಲ್ಲ ಇದು ನಮ್ಮ ನಮ್ಮ ಅನುಭವಕ್ಕೆ ಬೇಕಿರತಕ್ಕಂತಹ ವಿಷಯ ಹೀಗಿರುವಾಗ ಭಗವಂತ ಸ್ವತಂತ್ರ ತನ್ನ ಸ್ವಾತಂತ್ರ್ಯವನ್ನು ಇನ್ನೊಬ್ಬರಿಗೆ ಹ್ಯಾಕ್ ಕೊಡ್ತಾನೆ ಸ್ವತಂತ್ರ ಕೊಟ್ಟರೆ ಭಗವಂತ ಇನ್ನೊಬ್ಬರ ಪರತಂತ್ರನಾಗ್ತಾನೋ ಅಂದ್ರೆ ಇನ್ನೊಬ್ಬರಿಗೆ ಸ್ವಾತಂತ್ರ್ಯ ಕೊಟ್ರೆ ಆ ಸ್ವಾತಂತ್ರ್ಯ ಇವನ ಮೇಲೆ ಬಳಕೆ ಆದರೆ ಆ ಪರತಂತ್ರ ನಮ್ಮಲ್ಲಿಂದು ಕೆಟ್ಟ ಶಬ್ದ ಇದೆ ಅದೇನು ಆಗಸ್ಟ್ ಹದಿನೈದಕ್ಕೆ ಹದಿನಾಲ್ಕನೇ ಅದರಲ್ಲೇ ಗಲಾಟೆ ಇದೆ ಈಗ ಹದಿನಾಲ್ಕು ರಾತ್ರಿ ಹದ್ನೈದು ಬೆಳಿಗ್ಗೆ ಹೀಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಹಾರಾಡ್ತಾ ಇರ್ತೇವೆ ನಮ್ಮಷ್ಟು ಪರತಂತ್ರ ದೇಶ ಇನ್ನೊಂದಿಲ್ಲ ಪ್ರಪಂಚದಲ್ಲಿ ಇಡೀ ಭೂಗೋಳದಲ್ಲಿ ಯಾಕಂದ್ರೆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ಎಲ್ಲರೂ ಸ್ವತಂತ್ರರು ಅದರಲ್ಲಿ ಎಲ್ಲರೂ ಪರತಂತ್ರರು ಅಂತ ನಮ್ಮ ದೇಶದಲ್ಲಿ ನಾವು ಕಲಿಬೇಕಾದ ಪಾಠ ಅಂದ್ರೆ ಸರ್ವರೋ ಸ್ವತಂತ್ರವಾದರೆ ಹೇಗೆ ಅಸ್ವತಂತ್ರ ಆಗುತ್ತೆ ಅನ್ನೋದಕ್ಕೆ ಇದೊಂದು ಮಾದರಿ ಅದರಿಂದ ಸ್ವಪ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ಕೊಟ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ನಾವು ಚಿಂತನೆ ಮಾಡಬೇಕಾತ್ ಸ್ವಾತಂತ್ರ ಕೊಡ್ಲಿಕ್ಕಾಗುತ್ತಾ ಉಪನಿಷತ್ತು ಹೇಳುತ್ತೆ ಭಗವಂತ ಅವನ ಧರ್ಮ ಇವುಗಳಿಗೆ ವ್ಯತ್ಯಾಸ ಇಲ್ಲ ಸ್ನೇಹ ನಾನೇ ಸ್ನಾನಾಸ್ತಿ ಕಿಂಚನ ಈಗ ನಾನೇ ಪಶ್ಯನ್ ಅವನು ಪರಮಾತ್ಮ ಅವನ ಧರ್ಮಗಳಿಗೆ ಭೇದವನ್ನು ಚಿಂತನೆ ಮಾಡಬಾರದು ಯಾರೂ ಕೂಡ ಯಾರಾದರೂ ಭೇದವನ್ನು ಚಿಂತನೆ ಮಾಡಿದರೆ ಅವನು ಮಹಾಪಾಪಿಯಾಗ್ತಾನೆ ಅಂತ ಎಷ್ಟು ಪಾಪಿಯಾಗ್ತಾನೆ ಅಂತಂದ್ರೆ ಅನಂತ ಮತ್ತಿಗೆ ಅಂತ ಧರ್ಮವನ್ನು ಭಗವಂತನಿಗಿಂತ ಪೃಥಕ್ಕಾಗಿ ಚಿಂತನೆ ಮಾಡಿದರೆ ಚಿಂತನೆ ಮಾಡಿದ ಮರುಕ್ಷಣಕ್ಕೆ ನರಕಕ್ಕೆ ಹೋಗ್ತಾನೆ ಅಂತ ತಾನೇ ದುರ್ಗೇಶು ವೃಷ್ಟಂ ಪರ್ವತೇಶು ದಾವತಿ ಏಂ ಧರ್ಮಾನ್ ಪೃಥಕ್ ತಾನೇವಾನು ವಿದಾವತಿ ಅಂತ ಯಮದೇವರು ನಚಿಕೇತಸ್ಸಿಗೆ ಹೇಳದಕ್ಕಂತಹ ಮಾತು ಯಾರಾದರೂ ಧರ್ಮವನ್ನು ಪ್ರತಕ್ಕಂತ ತಿಳ್ಕೊಂಡ್ರೆ ತಾನೇವಾ ಅನು ಆ ವಿಜ್ಞಾನ ಬಂದ ತಕ್ಷಣ ಅವನು ಅಂದಂತಮಸ್ಸಿಗೆ ಹೋಗ್ತಾನೆ ನರಕಕ್ಕೆ ಹೋಗ್ತಾನೆ ಅಂದರೆ ಮಹಾಪಾಪದ ಕೆಲಸ ದೇವರನ್ನು ದೇವರ ಧರ್ಮದಿಂದ ಬೇರ್ಪಡಿಸುವುದು ಎಂಬುದು ಮಹಾಪಾಪ ದೇವರು ಬೇರೆ ದೇವರ ಧರ್ಮ ಬೇರೆ ಅಂತ ಪ್ರತ್ಯೇಕ ಮಾಡಬಾರದು ನಮ್ಮಲ್ಲಿ ಧರ್ಮ ಅದು ಪ್ರತ್ಯೇಕ ಆಗುತ್ತೆ ಯಾಕೆಂದ್ರೆ ಕಾಲಕಾಲಕ್ಕೆ ಧರ್ಮಗಳು ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಇರ್ತದೆ ಮಗುವಾಗಿದ್ದಾಗ ಒಂದು ಧರ್ಮ ಬೆಳೆದಾಗ ಮತ್ತೊಂದು ಧರ್ಮ ಮತ್ತೆ ಮುಪ್ಪು ಬಂದಾಗ ಇನ್ನೊಂದು ಧರ್ಮ ನಮ್ಮ ಶರೀರದ ಧರ್ಮ ಅದು ಮನೋಧರ್ಮ ಎಲ್ಲ ಬದಲಾವಣೆ ಆಗ್ತದೆ ಹಾಗಾಗಿ ನಮ್ಮ ಧರ್ಮವನ್ನು ನಮ್ಮಿಂದ ಬೇರ್ಪಡಿಸಲಿಕ್ಕಾಗತ್ತೆ ನೀರಿನಲ್ಲಿ ಹರಿಯುವಿಕೆ ಇದೆ ಅದನ್ನು ಬೇರ್ಪಡಿಸಲಿಕ್ಕಾಗುವುದಿಲ್ಲ ನೀವು ಎಷ್ಟೇ ಪಂಪು ಮಾಡಿ ಮೇಲಕ್ಕೆ ಅದನ್ನು ಕಲಿಸಿಕೊಡಿ ಮತ್ತೆ ಅದು ಕೆಲಕ್ಕೆ ಇಳಿಯುತ್ತೆ ಅದರ ಸ್ವಭಾವ ಹಾಗೆ ನಿಮ್ದು ಫೋರ್ಸ್ ಬಲಾತ್ಕಾರವಾಗಿ ಮೇಲಕ್ಕೆ ಹೇಳಿದ್ರು ಕೂಡ ಅದರ ಸಹಜ ಧರ್ಮ ಅದು ಕೆಳಮುಖವಾಗಿರತಕ್ಕಂಥದ್ದು ಅದರ ಕ್ರಮವೇ ಹಾಗೆ ಬೆಂಕಿ ಇದೆ ಅದರ ಸ್ವಭಾವ ಅದು ಊರ್ಧ್ವಜ್ವಲನಂ ಪ್ರಸಿದ್ಧ ಹವಿರ್ಭುಜ ಪ್ರಸಿದ್ಧ ಉರ್ಧ್ವಜ್ವಲನಂ ಹವಿರ್ಭುಜ ಬೆಂಕಿ ಇದೆ ಅದು ಮೇಲ್ಮುಖವಾಗಿ ಉರಿಯದು ಬೆಂಕಿಯ ಸ್ವಭಾವ ಕೆಳಮುಖವಾಗಿ ಅಲ್ಲ ಇದು ಗಾಳಿ ಬಂದ್ರೆ ಬೆಂಕಿ ಅದರ ಜಾಲೆ ಅದು ಪಕ್ಕಕ್ಕೆ ಸರಿಬೋದು ಸಹಜವಾದ ಧರ್ಮ ಬೆಂಕಿ ಇದ್ದು ಮೇಲ್ಮುಖವಾಗಿ ಹೋಗುವಂತಹದ್ದು ಅದು ಬೆಂಕಿಯ ಧರ್ಮ ಹೀಗೆ ಮನುಷ್ಯ ಕೆಳಗೆ ಹೋಗುವವರ ಧರ್ಮ ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಧರ್ಮ ನೀರು ಕೆಳಗೆ ಹರಿಯುವಂತಹದ್ದು ಬೆಂಕಿ ಮೇಲಕ್ಕೆ ಹೋಗುವಂತಹದ್ದು ಅದರ ಧರ್ಮ ಅದನ್ನು ಪ್ರತ್ಯೇಕವಾಗಲಿಕ್ಕೆ ಆಗುವುದಿಲ್ಲ ಒಂದೊಂದು ಪದಾರ್ಥದಲ್ಲಿ ಅದರದ್ದೇ ಆದಂತಹ ಅಸಾಧಾರಣ ಧರ್ಮಗಳಿವೆ ಹಾಗೆಯೇ ಧರ್ಮ ಭಗವಂತನ ಧರ್ಮ ಅದು ಎಂದೂ ಬೇರ್ಪಡಿಸಲಿಕ್ಕಾಗುವುದಿಲ್ಲ ಅವನ ಅಸಾಧಾರಣವಾದ ಧರ್ಮ ಅದು ನೈಜ ಧರ್ಮದವನಿ ಪರಮಾತ್ಮನಿಗೆ ಸ್ವಾತಂತ್ರ್ಯ ಅದು ನೈಜ ಕೃತ್ರಿಮ ಅಲ್ಲ ಬಂದದ್ದಲ್ಲ ಅದು ಬಂದದ್ದಾದ್ರೆ ಹೋಗಬಹುದು ಅದು ಬಾರದಿದ್ದದ್ದು ನೈಜವಾದದ್ದು ಸ್ವಾಭಾವಿಕವಾಗಿರತಕ್ಕಂತಹದ್ದು ಅದನ್ನು ಬೇರ್ಪಡಿಸಲಿಕ್ಕಾಗುವುದಿಲ್ಲ ನೀರಿನಿಂದ ಅದರ ಸ್ನೇಹ ಹರಿವಿಕೆಯನ್ನು ಅಧೋಮುಖ ಹರಿವಿಕೆಯನ್ನು ಹೇಗೆ ಪ್ರತ್ಯೇಕ ಮಾಡಲಿಕ್ಕಾಗುವುದಿಲ್ಲ ಬೆಂಕಿಯಿಂದ ಊರ್ಧ್ವಜ್ವಲನವನ್ನು ಹೇಗೆ ಪ್ರತ್ಯೇಕ ಮಾಡಲಿಕ್ಕಾಗುವುದಿಲ್ಲ ಹಾಗೆ ಭಗವಂತನಿಂದ ಅವನ ಸ್ವಾತಂತ್ರ್ಯವನ್ನು ಪ್ರತ್ಯೇಕ ಮಾಡಲಿಕ್ಕಾಗುವುದಿಲ್ಲ ಧರ್ಮವನ್ನು ಯಾವುದೇ ಧರ್ಮವನ್ನು ಪ್ರತ್ಯೇಕ ಮಾಡಲಿಕ್ಕಾಗುವುದಿಲ್ಲ ಧರ್ಮ ಅದು ಭಗವಂತನಿಗಿಂತ ಅತ್ಯಂತ ಅಭಿನ್ನವಾದ ಭಗವಂತ ಅವನ ಅವಯವಗಳು ಭಗವಂತ ಅವನ ಗುಣಗಳು ಭಗವಂತ ಅವನ ಕ್ರಿಯೆಗಳು ಹಾಗೆ ಭಗವಂತ ಅವನ ಧರ್ಮಗಳು ಅದು ಒಂದೇ ಭೇದ ಇಲ್ಲ ಅವುಗಳಿಗೆ ಅತ್ಯಂತ ಅಭೇದ ವಿಶೇಷ ಇದೆ ಎಂದು ಇಷ್ಟು ಹೇಳ್ತಾರೆ ಹೀಗೆ ಅತ್ಯಂತ ಧರ್ಮಧರ್ಮಿಗಳಿಗೆ ಅತ್ಯಂತ ಅಭೇದವನ್ನು ಉಪನಿಷತ್ತು ಸಾರಿದೆ ಇದನ್ನು ಬ್ರಹ್ಮಸೂತ್ರದಲ್ಲಿಯೂ ನಿರ್ಣಯ ಮಾಡಿಕೊಟ್ಟಿದ್ದಾರೆ ಹೀಗಿರುವಾಗ ಸ್ವಾತಂತ್ರ್ಯ ಎಂಬ ಧರ್ಮ ಭಗವಂತ ಹೇಗೆ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ತನ್ನ ಧರ್ಮವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಹೇಗೆ ಸಾಧ ಸಾಧ್ಯ ದೇವೇಂದ್ರ ತನ್ನ ಪಟ್ಟವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟ ಅಂಬುಜ ನಾಳ ಸಂಸ್ಥೆ ಕಮಲದ ನಾಳದ ಕೂತು ಅಡಗಿ ಕೂತು ತಪಸ್ಸು ಮಾಡುವಾಗ ಇಂದ್ರ ಮದವಿ ಮತ್ತೊಬ್ಬನಿಗೆ ಕೊಟ್ಟ ಕೊಡಬಹುದವ ಯಾಕಂದ್ರೆ ಸಹಜ ಧರ್ಮ ಅನ್ನ ಅದೇನು ಎರಡು ಮನ್ವಂತರಕ್ಕೆ ಬಂದು ಹೋಗುವ ಧರ್ಮ ಅಲ್ಲ ಮೊದಲು ಮೊದಲು ಇರಲಿಲ್ಲ ಮತ್ತೆ ಇರಲಿಲ್ಲ ಬಂದು ಹೋಗುವ ಧರ್ಮ ಅದನ್ನು ಕೊಡಬಹುದು ಆದ್ರೆ ಈ ಸ್ವಾತಂತ್ರ್ಯ ಅನಾದಿ ಕಾಲದಿಂದ ಭಗವಂತನಲ್ಲಿರತಕ್ಕಂತಹ ಧರ್ಮ ಇದನ್ನು ಪ್ರತ್ಯೇಕ ಮಾಡಲಿಕ್ಕಾಗುವುದಿಲ್ಲ ಇದನ್ನು ಹೇಗೆ ಪ್ರತ್ಯೇಕ ಮಾಡಿದ್ರು ದತ್ತ ಸ್ವಾತಂತ್ರ್ಯ ಅಂತ ಭಗವಂತ ಸ್ವಾತಂತ್ರ್ಯವನ್ನು ಕೊಡುದಾದ್ರೂ ಹೇಗೆ ಸಾಧ್ಯನಾಯದು ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ಕೊಡುದು ಹೇಗೆ ಇದರ ಬಗ್ಗೆ ದೊಡ್ಡ ರಥಾಂತ ಇದೆ ಇದನ್ನು ನಾವು ತುಂಬಾ ವಿಶ್ಲೇಷಣೆ ಮಾಡಬೇಕಾದ್ದು ದಾಸರು ಅದು ಯಾರೋ ದಡ್ರು ಮಾಡಿದಂತ ಕವಿತೆ ಆದರೆ ತಪ್ಪು ಅಂತ ಕನ್ನಡ ಬಿಟ್ಟಿಗೆ ಬಿಸಾಡಬಹುದು ಇದು ಸುಧಾಂತ ವೇದಾಂತ ಅಧ್ಯಯನ ಮಾಡಿದವರು ಅಷ್ಟೇ ಅಲ್ಲ ಒಳಗಿನ ಅದು ಪಕ್ವತೆ ಇದೆ ಒಳಗಿನಿಂದ ಆ ರಸದ ಗಟ್ಟಿ ಇದೆ ಒಳಗಿಂದ ಭಗವಂತನನ್ನು ಕಂಡ ಅನುಭವದ ಅಪರೋಕ್ಷದ ಸತ್ವ ಇದೆ ಆದ್ರಿಂದ ಅದೇನೇನೋ ಹೇಳುವುದಲ್ಲ ಅದರಲ್ಲಿ ಅನುಭವದ ಪಾಕ ಇದೆ ಪರಿಪಾಕ ಇದೆ ಜ್ಞಾನಿಗಳ ಉಪದೇಶ ಪರಂಪರೆ ಇದಕ್ಕಿದೆ ಆದ್ರಿಂದ ಇದನ್ನು ಎರಡನ್ನೂ ಕೂಡಿಸಬೇಕಾದ್ರು ಶಾಸ್ತ್ರವೂ ಇದೆ ಅದರ ಜೊತೆಗೆ ದಾಸರ ಅನುಭವ ಇದೆ ಇದನ್ನು ಎರಡನ್ನೂ ಕೂಡಿಸುವಂತಹದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕಾದ್ರು ಇದು ಮಟ್ಟಿಗೆ ಸರಿ ತಪ್ಪು ತಪ್ಪು ಅಂತ ಹೇಳಲಿಕ್ಕಿಲ್ಲ ತಪ್ಪು ಅಂದರೆ ನಮ್ಮ ಅನುಸಂಧಾನ ನಾವು ತಿಳ್ಕೊಂಡ ಬಗ್ಗೆ ಎಷ್ಟು ತಪ್ಪು ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರು ಸ್ವಾತಂತ್ರ್ಯ ದೇವರು ಯಾರಿಗೂ ಕೊಡೋದಿಲ್ಲ ಇದು ಸತ್ಯನೇ ಕೊಟ್ಟರೆ ಅದರ ದುರುಪಯೋಗ ಆಗುತ್ತೆ ನಮ್ಗೆ ಗೊತ್ತು ನಾವು ನಮ್ಮ ಮಕ್ಕಳಿಗೆ ನಾವು ಸ್ವಾತಂತ್ರ್ಯಗೊಳ್ಳಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ಇಡೀ ಬ್ರಹ್ಮಾಂಡದ ಸ್ವಾತಂತ್ರ್ಯ ಕೊಟ್ಟರೆ ಏನಾದೀತು ಅನರ್ಥ ಆದೀತು ಯಾರ ಕೈಯಲ್ಲಿ ಕೊಡಬೇಕು ಧರ್ಮದೇವರಲ್ಲಿಯೋ ಯಾವುದು ಬೇಡ ವಿರಕ್ತ ಶಿಖಾಮಣಿಗಳು ರುದ್ರದೇವರೋ ಗೊತ್ತು ನಮಗೆ ಬೆಲಪ್ಪ ರುದ್ರ ರೌದ್ರಾವತಾರ ಅಂತ ಹೇಳುವವರು ಒಂದು ರೀತಿಯಲ್ಲಿ ಹಾಗಾಗಿ ಪೂರ್ಣವಾದ ಸರ್ವಜ್ಞತೆ ಇರತಕ್ಕಂಥವರಿಗೆ ಮಾತ್ರ ಇಂತಹ ಸ್ವಾತಂತ್ರ್ಯ ಅದು ಜೀರ್ಣ ಆದೀತು ಉಳಿದವರಿಗೆ ಇದು ಜೀರ್ಣ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಭರತನಿಗೆ ಪಟ್ಟಾಭಿಷೇಕ ಆಗುವುದು ಅಂತ ಸಂದರ್ಭ ಬಂದಾಗ ರಾಮದೇವರು ಕಾಡಿಗೆ ಹೋಗ್ತಾರೆ ಅಂತ ಹೇಳಿದಾಗ ಅವಳ ಅಮ್ಮ ಖುಷಿ ಪಟ್ಟಿರಬಹುದು ಭರತನ ಅಮ್ಮ ಖುಷಿ ಪಟ್ಟಿರ್ಬೋದು ಭರತ ವೈಯಕ್ತಿಕವಾಗಿ ತನ್ನ ಅನುಭವವನ್ನು ಹೇಳ್ತಾನೆ ನನ್ನ ಅಮ್ಮ ಯಾಕೆ ಇಂಥ ತಲೆಬಿದ್ದಿ ಕೆಲಸಕ್ಕೆ ಕೈ ಹಾಕಿದ್ಲು ಮಗನಿಗೆ ಯಾಕೆ ಶಿಕ್ಷೆ ಕೊಟ್ಲು ಅಂತ ಭರತ ಹೇಳುವುದು ಇಷ್ಟು ಅದು ಇಡೀ ಜಗತ್ ಪರಿಪಾಲನೆ ಅದನ್ನು ನೋಡೋರಿಗೆ ಭಾರಿ ಖುಷಿ ಆದರೆ ಆ ಕೂತವರಿಗೆ ಅದರಷ್ಟು ಕಷ್ಟ ಮತ್ತೊಂದಿಲ್ಲ ಅಂತ ಅದು ಹೇಗೆ ಅಂತಂದ್ರೆ ಈ ಮಳೆ ಬರುತ್ತೆ ಮಳೆ ಬರುವಾಗ ನೀರು ಬೀಳುತ್ತೆ ನೀರು ಬೀಳಬಾರದು ಅದು ಕೊಡಬೇಕು ಕೊಡೆ ಹಿಡ್ಕೊಳ್ಬೇಕು ಕೊಡೆ ಹಿಡ್ಕೊಳ್ಬೇಕಾದ್ರೆ ಕೊಡೆ ಹಿಡ್ಕೊಂಡ್ರೆ ನೀರು ಬೀಳುವುದಿಲ್ಲ ಸಹಜ ಆದರೆ ಆ ಕೊಡೆ ಹಿಡಿಬೇಕಾದ್ರೆ ಒಂದು ದಂಡ ಹಿಡಿಬೇಕು ದಂಡ ನಾವೇ ಕೈಯಲ್ಲಿ ಹಿಡಿಬೇಕು ಆ ದಂಡ ಹಿಡಿದು ಹಿಡಿದು ಹಿಡಿದು ಕೈ ಸುಸ್ತಾಗಿ ಅದಕ್ಕಿಂತ ನೆನೆಯುವುದೇ ಒಳ್ಳೆಯದು ಸಲ ಅನಿಸುವುದುಂಟು ಹ ಅದು ಸಾಮ್ರಾಜ್ಯ ಹೇಗೆ ಅಂದ್ರೆ ಹೀಗೆ ಅಂತ ಕೈಯಲ್ಲಿ ಹಿಡಿದ ದಂಡದ ಛತ್ರದ ಹಾಗೆ ಅಂತ ಸಾಮ್ರಾಜ್ಯ ಅಂತ ನೋಡೋರು ನೋಡ್ರಿ ಕೊಡೆ ಹಿಡ್ಕೊಂಡಿದ್ದಾರೆ ಆರಾಮವಾಗಿದ್ದಾರೆ ಅಂತ ಪಾಪ ಅವನ ಎಷ್ಟು ಹತ್ರ ಕಡೆ ಹಿಡಿದು ಹಿಡಿದು ಸುಸ್ತಾಯಿತು ನೀವು ಆರಾಮಾಗಿದ್ದಾನೆ ಅವನ್ ಬಟ್ಟೆ ಹಿಡಿದ್ ಹೀಗಿದ್ರೆ ಸಾಕಾಗುತ್ತೆ ಇದು ಹಾಗಿಲ್ಲ ನೋಡಿ ಎಷ್ಟು ಕಷ್ಟ ಅಂತ ಒಬ್ಬ ಕವಿ ಹೇಳ್ತಾನೆ ಅಂದ್ರೆ ಭರತ ಹಿಂದೆ ಮುಂದೆ ನೋಡಿದಂತೆ ರಾಮಚಂದ್ರ ನನ್ನಿಂದ ಆಳ್ಲಿಕ್ಕಾಗುವುದಿಲ್ಲ ಅಂತ ಭಾರಿ ಬುದ್ಧಿವಂತನಾದ ವಾವ ಅದೇನು ಮಾಡಿದ ದೇವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಿಲ್ಲ ಸ್ವಾಮಿ ರಾಮಚಂದ್ರ ನೀನೇ ಸ್ವತಂತ್ರ ನಿನ್ಗೆ ಬರಲಿಕ್ಕಾಗುದಿಲ್ಲ ನಿನ್ನ ಪ್ರತಿನಿಧಿ ಬೇಕು ನಿನ್ನ ಪ್ರತಿನಿಧಿ ಯಾರು ಸೀತಾಮನವರು ಅವರನ್ನು ಕಲಿಸಿಕೊಡುದಿಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತಿ ನಿನ್ನ ಮತ್ತೊಂದು ಪ್ರತಿನಿಧಿ ಯಾವುದು ಅಂದ್ರೆ ನಿನ್ನ ಪಾದದ ಧೂಳಿ ಅದನ್ನು ಇಟ್ಕೊಂಡು ಹೋಗಬೇಕು ಪಾದುಕೆಯಲ್ಲಿ ಇಟ್ಟು ಹೋಗಿ ಅದನ್ನು ಸಿಂಹಾಸನದಲ್ಲಿ ಇಟ್ಟು ತನ್ನ ಜವಾಬ್ದಾರಿಯನ್ನು ಕಳ್ಕೊಂಡ ಅಂದ್ರೆ ರಾಮದೇವರ ಸ್ವಾತಂತ್ರ್ಯ ನನಗೆ ಜೀರ್ಣ ಅದನ್ನು ನನಗೆ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿನ್ನ ಸ್ವಾತಂತ್ರ್ಯ ನಿನಗೇನೆ ಅಂತ ಬರದ ಬಿಟ್ಟುಕೊಟ್ಟು ಆರಾಮವಾಗಿ ಇದ್ದ ಬಲರಾಮ ಈ ಸ್ವಾತಂತ್ರ್ಯಕ್ಕೆ ಅದ ಯಾಕೆಂದ್ರೆ ಕೃಷ್ಣನ ಅಣ್ಣ ಅಂತ ಪಾಪ ಕ್ಷಣ ಕ್ಷಣಕ್ಕೂ ಒದ್ದಾಡಿದ ದುರ್ಯೋಧನಿಗೆ ಮಾತುಕಟ್ಟ ಸುಭದ್ರ ನಿನಗೇ ಕೊಡ್ತೇನೆ ಅಂತ ಪಾಪನಿಗೇನು ಮಾಡ್ಲಿಕ್ಕಾಗುದಿ ಅವನ ಎದುರಿಗೆ ಅರ್ಜುನ ಹಾರಿಸಿಕೊಂಡು ಹೋದ ಸುಭದ್ರೆಯನ್ನು ತಲೆಬಿತ್ತಿಯಾಯ್ತು ಮುಖಭಂಗಾಯ್ತು ಅವಮಾನ ಆಯ್ತು ನೋಡಿ ದೇವರ ಸ್ವಾತಂತ್ರ್ಯ ಕಸಿದುಕೊಂಡ್ರೆ ಹೇಗಾಗುತ್ತೆ ಅವನ ಅಣ್ಣನಿಗೆ ಜೀರ್ಣ ಆಗಲಿಲ್ಲ ತಮ್ಮ ಅದನ್ನು ಬಿಟ್ಟುಕೊಟ್ಟ ಹೀಗೆ ಭಗವಂತನ ಸ್ವಾತಂತ್ರ್ಯ ಅದು ಜೀರ್ಣ ಆಗುವಂತಹದ್ದಲ್ಲ ಯಾವುದೇ ತಾಯಿ ಮಗುವಿಗೆ ಚಿಕ್ಕ ಮಗು ಈ ನಡೀಲಿಕ್ಕಾಗುವುದಿಲ್ಲ ಮಗುನಿಗೆ ನಡೆ ಅಂತ ಸ್ವಾತಂತ್ರ್ಯ ಕೊಡುವುದಿಲ್ಲ ನಿಜವಾಗಿರ್ತಕ್ಕಂತಹ ಪ್ರೇಮ ಇರತಕ್ಕಂತಹ ತಾಯಿ ಮಗುವಿನ ಕೈ ಹಿಡಿದು ಮಗುವಿಗೆ ಬಿಟ್ಟ ಹಾಗೆ ತೋರಿಸಿ ಆ ಮಗುವನ್ನು ನಡೆಸಿಕೊಂಡು ಹೋಗ್ತಾಳೆ ತಾಯಿ ಕೈ ಬಿಟ್ಟರೆ ಮಗು ಬೀಳುವುದೇ ಬಿದ್ದು ಕೆಟ್ಟಾಗುವುದೇ ಅಳುವುದೇ ಮತ್ತೇನು ಮತ್ತೆ ಹದಿನೈದು ದಿವಸ ಮತ್ತೆ ಆಸ್ಪತ್ರೆ ಅದಕ್ಕೆ ನಿಜವಾದ ಪ್ರೇಮ ಇರತಕ್ಕಂತಹ ತಾಯಿ ಸ್ವಾತಂತ್ರ್ಯ ಕೊಟ್ಟ ನಾಟಕ ಆಡ್ತಾಳೆ ಸ್ವಾತಂತ್ರ್ಯ ಕೊಡುದಿಲ್ಲ ಕೈಯಲ್ಲಿ ಹಿಡ್ಕೊಂಡು ಆ ಮಗು ಹೇಳುತ್ತೆ ಬಿಡು ಬಿಡು ಅಂತ ಆಯ್ತು ಬಿಟ್ಟ ಹಾಗೆ ಮಾಡ್ತಾಳೆ ಒಂದೊಂದು ಜಾಗದಲ್ಲಿ ಹಿಡ್ಕೊಳ್ತಾಳೆ ಆ ಜಾಗ ಬಿಡ್ತಾಳೆ ಇನ್ನೊಂದು ಜಾಗ ಹಿಡ್ಕೊಳ್ತಾಳೆ ತಾಯಿ ಕೈ ಬಿಟ್ರೆ ಮಗು ಬಿದ್ದು ಕೈ ಕಾಡು ಮುಡ್ಕೊಳ್ಳುದೇ ಮೂಳೆ ಮುರಿಯುವಂತಹದ್ದೇ ಹೀಗೆ ತಾಯಿ ಕೈ ಹಿಡ್ಕೊಂಡು ಹಾಗೆ ಮಾಡ್ತಾಳೆ ಕೈ ಬಿದ್ದ ಹಾಗೆ ನಾಟಕ ಆಡ್ತಾಳೆ ಸ್ವಾತಂತ್ರ್ಯವನ್ನು ತನ್ನಲ್ಲಿ ಇಟ್ಕೊಳ್ತಾಳೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ನಾಟಕ ಹೇಗೆ ಆಡ್ತಾಳೆ ನಮ್ಮ ದೇವರು ಇಷ್ಟೇ ಅಂತೆ ಸ್ವಾತಂತ್ರ್ಯ ಕೊಟ್ಟ ನಾಟಕ ಆಡ್ತಾರೆ ನಾವು ಸ್ವಾತಂತ್ರರು ಅಂತ ಬ್ರಮೆಬರ ಹಾಗೆ ಮಾಡ್ತಾರೆ ಅಯ್ಯ ನಾವು ಸ್ವಾತಂತ್ರ್ಯರು ಅಂತ ಹಾರಾಡ್ತೇವೆ ಭಗವಂತ ತನ್ನ ಸ್ವಾತಂತ್ರ್ಯವನ್ನು ಕೊಟ್ಟು ಇಟ್ಟುಕೊಂಡು ಭಗವಂತ ರಾಜ್ಯವನ್ನು ಆಳ್ತಾ ಇದ್ದಾನೆ ಇದೇ ದತ್ತ ಸ್ವಾತಂತ್ರ್ಯ ಅಂತಂದ್ರೆ ಈ ಸ್ವಾತಂತ್ರ್ಯ ಎರಡು ರೀತಿಯೇ ಸ್ವಾತಂತ್ರ್ಯ ಅಂತ ಸ್ವಾತಂತ್ರ್ಯ ಅಂತಂದ್ರೆ ಸ್ವೇಚ್ಛಾಧೀನ ಪ್ರವೃತ್ತಿ ತನ್ನ ಇಚ್ಛೆಯ ಪ್ರಕಾರ ಜಗತ್ತು ನಡೆಯುವಂತಹದ್ದು ತನ್ನ ಇಚ್ಛೆಯಿಂದಲೇ ನಡೆಯುವಂತಹದ್ದು ಇನ್ನೊಬ್ಬರ ಇಚ್ಛೆ ಅದು ಏನು ಉಪಯೋಗಕ್ಕೆ ಬರುವಂತಹದ್ದಲ್ಲ ನನ್ನ ಇಚ್ಛೆಯ ಪ್ರಕಾರ ಇಲ್ಲಿ ಏನಾದರೂ ನಡೆಯಬೇಕಾದರೂ ಕೂಡ ಅದು ಭಗವಂತನ ಇಚ್ಛೆಗೆ ಬಂದಿರಬೇಕು ಭಗವಂತನ ಇಚ್ಛೆಗೆ ಬರಲಿಲ್ಲ ಅಂತಂದ್ರೆ ಬರೀ ನಂದು ಮಾತ್ರ ಇಚ್ಛೆ ಅಂತಂದ್ರೆ ಅದು ನಡೆಯುವುದೇ ಇಲ್ಲ ನಾನು ಅನೌನ್ಸ್ಮೆಂಟ್ ಮಾಡುವುದು ಹೀಗಾಗಬೇಕು ಅಂತ ಅದು ಆಗ ಭಗವಂತ ಸಂಕಲ್ಪ ಮಾಡಬೇಕು ಹೀಗಾಗಬೇಕು ಅಂತ ಆಗೆ ನಾನು ಅದಕ್ಕೆ ನನ್ನ ಸಂಕಲ್ಪ ಸ್ವರ ಸೇರಿಸಿದ್ರೆ ಅದು ಕರೆಕ್ಟ್ ಹಾಗೆ ನಾನು ಹೇಳುವುದು ನನ್ನ ಸಂಕಲ್ಪ ಪ್ರಕಾರ ಆಯಿತು ಅದಾದ ನನ್ನ ಸಂಕಲ್ಪ ಪ್ರಕಾರ ಅಲ್ಲ ಭಗವಂತನ ಇಚ್ಛೆ ಪ್ರಕಾರ ಅಂತ ಇದು ಸ್ವಾತಂತ್ರ್ಯ ಭಗವಂತನಿಗೆ ಇನ್ನೊಂದು ಸ್ವಾತಂತ್ರ್ಯ ಇದೆ ಅದು ಏನು ಅಂತಂದ್ರೆ ಕಾರಕಾಂತರ ಅಪ್ರಯೋಜ್ಯ ಕ್ರಿಯಾವತ್ವಂಥ ಶಬ್ದ ದೊಡ್ಡದು ಅಷ್ಟೇ ಅರ್ಥ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಮನಸ್ಸಿಗೆ ಬರುತ್ತೆ ಅದು ಈ ಪಾನಿನಿ ವ್ಯಾಕರಣದಲ್ಲಿ ಇದನ್ನು ಹೇಳ್ತಾನೆ ಸ್ವತಂತ್ರ ಕರ್ತಾ ಕರ್ತಾ ಕರ್ತ ಅಲ್ಲಿ ನನಗೆ ಎಲ್ಲ ಶಬ್ದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಸ್ತುಗಳನ್ನು ನಿರ್ ವಿಶ್ಲೇಷಣೆ ಮಾಡ್ತಾನೆ ಕರ್ತೃ ಕರಣ ಸಂಪ್ರದಾನ ಅಪಾದಾನ ಅಧಿಕರಣ ಅಂತ ಈ ಪದಾರ್ಥಗಳನ್ನು ವಿಭಾಗ ಮಾಡ್ತಾನೆ ಒಂದು ಕ್ರಿಯೆ ನಡೆಯಬೇಕಾದ್ರೆ ಬೇರೆ ಬೇರೆ ಕಾರಕಗಳು ಕ್ರಿಯಾಜನಕಗಳು ಬೇಕು ಅದರಲ್ಲಿ ಕರ್ತೃ ಒಬ್ಬಬೇಕು ಕರ್ತೃ ಇಲ್ಲದೆ ಕ್ರಿಯೆ ನಡೆಯುವುದಿಲ್ಲ ಒಂದು ಕ್ರಿಯೆಗೆ ಕರ್ತೃ ಒಂದು ಮುಖ್ಯವಾದ ಒಂದು ಸಾಧನ ಕಾರಕ ಕಾರಕ ಅಂದ್ರೆ ಕ್ರಿಯಾಜನಕ ವಾದದ್ದು ಒಂದು ಕರ್ತೃದು ಹಾಗೆ ಒಂದು ಕರ್ಮ ಅಂತ ಬೇಕು ಕರ್ಮ ಇಲ್ಲದೆ ಕ್ರಿಯೆ ಆಗುವುದಿಲ್ಲ ಕ್ರಿಯೆ ಆಗಬೇಕಾದ್ರೆ ಕರ್ಮ ಬೇಕು ಒಂದು ಮರ ಕಡಿಬೇಕಾದ್ರೆ ಮರ ಅದು ಕರ್ಮ ಆಬ್ಜೆಕ್ಟ್ ಅದು ಬೇಕು ಕರ್ಮ ಇದ್ರೆ ಮಾತ್ರ ಕ್ರಿಯೆ ಆಗುವುದು ಆಕ್ಷನ್ ಆಗಬೇಕಾದ್ರೆ ಅದಕ್ಕೊಂದು ಕರ್ಮ ಬೇಕು ಅದು ಮರ ಅದು ಬೇಕು ಕರ್ತೃ ಬೇಕು ಕರ್ಮ ಬೇಕು ಹಾಗೆಯೇ ಅದಕ್ಕೊಂದು ಅಧಿಕರಣ ಅದು ಕಡಿಯುವವ ಎಲ್ಲಿ ನಿಂತು ಕಡಿಬೇಕು ಅಂತ ಜಾಗ ಬೇಕು ಆ ಜಾಗ ಇದ್ರೆ ಮಾತ್ರ ಅದು ಇದು ಅದು ಅದು ಕಡಿಲಿಕ್ಕೆ ಚೇದನೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಕರ್ತೃ ಆಗಬೇಕಾದ್ರೆ ಅವನಿಗೆ ಅಧಿಕರಣವಾದಂತಹ ಒಂದು ವಸ್ತು ಬೇಕು ಅದನ್ನು ಅಧಿಕರಣ ಅಂತ ಕೇಳ್ತಾರೆ ಹೀಗೆ ಕರ್ತೃ ಕರ್ಮ ಅಧಿಕರಣ ಎನ್ನುವುದು ಅದು ಬೇಕೇ ಬೇಕಾಗಿರತಕ್ಕಂಥದ್ದು ಅದರ ಜೊತೆಗೆ ಕಡಿಬೇಕಾದ್ರೆ ಕೊಡಲಿ ಅಂತ ಒಂದು ಬೇಕು ಕೊಡಲಿ ಇಲ್ಲದೆ ಹೋದ್ರೆ ಮರವನ್ನು ಕಡಿಯಲಿಕ್ಕಾಗುವುದಿಲ್ಲ ಪರಶು ಬೇಕು ಅದನ್ನು ಕರಣ ಅಂತ ಹೇಳ್ತಾರೆ ಕರಣ ಇಲ್ಲದೆ ಕ್ರಿಯೆ ಆಗುವುದೇ ಇಲ್ಲ ಯಾವುದೇ ಒಂದು ಕ್ರಿಯೆ ಜ್ಞಾನರೂಪ ಕ್ರಿಯೆ ಆಗಲಿ ಯಾವುದೇ ಒಂದು ಕ್ರಿಯೆ ನಡೆಯಬೇಕಾದರೆ ಕರಣ ಅತ್ಯಗತ್ಯ ಮರದ ಛೇದನೆ ಕ್ರಿಯೆ ನಡೆಯಬೇಕಾದರೆ ಕೊಡಲಿ ಬೇಕು ಜ್ಞಾನ ಕ್ರಿಯೆ ನಡೆಯಬೇಕಾದರೆ ಇಂದ್ರಿಯ ಎಂಬಂತಹ ಕರಣ ಉಪಕರಣಗಳು ಬೇಕು ಹೀಗೆ ಕರ್ತೃ ಕರ್ಮನೋ ಕರಣನೋ ಅಧಿಕರಣನೋ ಇದೆಲ್ಲ ಇದ್ರೆ ಮಾತ್ರ ಒಂದು ಕ್ರಿಯೆ ಆಗುತ್ತೆ ಈ ಕಾರಕಗಳು ಈ ಸಾಧನಗಳು ಇದರ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಿದರೆ ಅದರಲ್ಲಿ ಕರ್ತೃ ಅಂತ ಒಂದು ಇಟ್ಟುಕೊಂಡ್ರೆ ಈ ಕರ್ತೃವಿನಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕು ಕರ್ತೃವಿನ ವ್ಯಾಪಾರ ವ್ಯಾಪಾರ ಅಂದರೆ ಅವನಲ್ಲಿ ನಡೆಯತಕ್ಕಂತಹ ಕ್ರಿಯೆಗಳು ಚಟುವಟಿಕೆಗಳು ಅದರಿಂದ ವೃಕ್ಷದಲ್ಲಿ ಕೇದಾದರೂ ಮರ ತುಂಡಾಗಿ ಬೀಳಬೇಕಾಗಿದ್ರೆ ಆ ಕರ್ತೃ ಅವನಲ್ಲಿ ಏನಾದರೂ ಒಂದು ಆಕ್ಷನ್ ನಡೀಬೇಕು ಕ್ರಿಯೆ ನಡೀಬೇಕು ಒಂದು ಕ್ರಿಯೆಯಿಂದ ಮತ್ತೊಂದು ಕ್ರಿಯೆ ಆಗಬೇಕು ಅಂದ್ರೆ ಆ ಮರ ಕಡಿಯುವ ಮರ ಕಡಿಯಬೇಕಾಗಿದ್ರೆ ಅಂದ್ರೆ ವೃಕ್ಷ ತುಂಡಾಗಿ ಬೀಳಬೇಕಾಗಿದ್ರೆ ಆ ಮರ ಕಡಿಯುವವನ ಕೈ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗಬೇಕು ಅವನಲ್ಲಿ ಕ್ರಿಯೆ ಆಕ್ಷನ್ ಆದರೆ ಮಾತ್ರ ಮರದಲ್ಲಿ ಛೇದಾಗುವುದು ಅಲ್ಲಿವರೆಗೆ ಆಗುವುದಿಲ್ಲ ಇವನ ಕೈ ಮೇಲೆ ಕೆಳಗೆ ಯಾವಾಗ ಹೋಗುವುದು ಕೈಯಲ್ಲಿ ಕೊಡಲಿಯೂ ಮೇಲೆ ಕೆಳಗೆ ಅಥವಾ ಕೊಡಲಿ ಮೇಲೆ ಕೆಳಗೆ ಹೋಗುವುದು ಇವನ ಕೈ ಮೇಲೆ ಕೆಳಗೆ ಹೋದಾಗ ಅಂತೂ ಕೊಡಲಿಯಲ್ಲಿ ಕ್ರಿಯೆ ಆಗಿ ಮರದಲ್ಲಿ ಛೇದ ಬೇದಾ ಆಗುವಂತದ್ದು ಹಾಗಾದರೆ ಮರದಲ್ಲಿ ಛೇದನ ಆಗಬೇಕಾದರೆ ಮರದಲ್ಲಿ ತುಂಡು ಆಗಬೇಕಾಗಿದ್ರೆ ಕೊಡಲಿ ಮೇಲೆ ಕೆಳಗೆ ಹೋಗಬೇಕು ಕೊಡಲಿ ಮೇಲೆ ಕೆಳಗೆ ಹೋಗಬೇಕಾಗಿದ್ರೆ ಆ ಕೊಡಲಿಯನ್ನು ಹಿಡ್ಕೊಂಡವನ ಕೈ ಮೇಲೆ ಕೆಳಗೆ ಹೋಗಬೇಕು ಹಾಗಾದ್ರೆ ಏನಾಯಿತು ಮೊದಲು ಆ ಪುರುಷದಲ್ಲಿ ಕ್ರಿಯೆ ನಡೆಯಬೇಕು ಪುರುಷನ ಕ್ರಿಯೆಯಿಂದಾಗಿ ಕೊಡಲಿಯಲ್ಲಿ ಕ್ರಿಯೆ ಆಗಬೇಕು ಕೊಡಲಿಯಲ್ಲಿ ಕ್ರಿಯೆ ಮೇಲೆ ಮರದಲ್ಲಿ ಛೇದನೆ ತುಂಡಾಗುತ್ತದೆ ಹಾಗೆ ವೃಕ್ಷ ತುಂಡಾಗಬೇಕಾಗಿದ್ರೆ ವೃಕ್ಷದಲ್ಲಿ ಛೇದನ ಎಂಬಂತಹ ಕ್ರಿಯೆ ನಡೆಯಬೇಕಾಗಿದ್ರೆ ಅದಕ್ಕೆ ಕಾರಣವಾದ್ದು ಕೊಡಲಿಯ ಊರ್ದೋ ಭಾಗ ಅದೋ ಭಾಗ ಗಮನ ಮೇಲೆ ಕೆಳಗೆ ಹೋಗುವಂತಹದ್ದು ಕೊಡಲಿಯ ವ್ಯಾಪಾರ ಆ ಕೊಡಲಿಯಲ್ಲಿ ವ್ಯಾಪಾರ ಆಗಬೇಕಾದ್ರೆ ಕರ್ತೃವಿನ ವ್ಯಾಪಾರ ನೀವು ಗಮನಿಸಿ ಯಾರ್ದು ಪ್ರಧಾನ ಯಾರ್ದು ಅಪ್ರಧಾನ ಕರ್ಮ ಅಂತ ಗಮನಿಸಿ ಕೊಡಲಿಯಲ್ಲಿಯೂ ಕ್ರಿಯೆ ಆಗಬೇಕು ಅದನ್ನು ಹಿಡ್ಕೊಂಡವನಲ್ಲಿಯೂ ಕ್ರಿಯೆ ನಡೆಯಬೇಕು ಯಾರದ್ದು ಸ್ವತಂತ್ರ ಯಾರದ್ದು ಪರತಂತ್ರ ಅಂತ ನೀವು ವಿಶ್ಲೇಷಣೆ ಮಾಡಿಕೊಂಡರೆ ಕೊಡಲಿಯಲ್ಲಿಯೂ ಆಕ್ಷನ್ ನಿಜವಾಗಿ ಮರ ಕೊಡಲಿ ಮೇಲೆ ಕೆಳಗೆ ಹೋಗಲೇಬೇಕು ಕೊಡಲಿ ಮೇಲೆ ಕೆಳಗೆ ಹೋಗದೆ ಹೋದರೆ ಮರ ಕೊಡಲಿ ಮೇಲೆ ಕೆಳಗೆ ಹೋಗುವುದು ಸಹಜ ಆದರೆ ಕೊಡಲಿ ಮೇಲೆ ಕೆಳಗೆ ಹೋಗಬೇಕಾಗಿದ್ರೆ ಅದನ್ನು ಹಿಡ್ಕೊಂಡವ ಕೈ ಮೇಲೆ ಕೆಳಗೆ ಹೋಗಬೇಕು ಅದಕ್ಕೆ ಅವನ ಇಚ್ಛೆ ಕಾರಣ ಹಾಗಾದರೆ ಈ ಕೊಡಲಿಯಲ್ಲಿ ಕ್ರಿಯೆ ಆದದ್ದು ಇನ್ನೊಬ್ಬನ ಕ್ರಿಯೆಯ ಅಧೀನವಾಗಿ ಅದು ಕಾರಕಾಂತರ ಕಾರಕಾಂತರ ಅಂದ್ರೆ ದೇವದತ್ತ ಅಂದರೆ ಅದನ್ನು ಹಿಡ್ಕೊಂಡವ ಬ ಪರಶುವನ್ನು ಹಿಡ್ಕೊಂಡವ ಪರಶುರಾಮ ಅವನ ಕ್ರಿಯೆಯಿಂದಾಗಿ ಪರಶುವಿನಲ್ಲಿ ಆಕ್ಷನ್ ಆಗಿ ಮರದಲ್ಲಿ ದ್ವಿಧೀ ಭಾವ ಛೇದ ಎರಡು ಇಬ್ಬ ಆಗಾದದ್ದು ತುಂಡಾದದ್ದು ಅಂದರೆ ಮರ ತುಂಡಾಗುವಿಕೆ ಎಂಬಂತಹ ಕ್ರಿಯೆ ನಡೆಯಲಿಕ್ಕೆ ಕೊಡಲಿಯ ಕ್ರಿಯೆ ಕಾರಣ ಕೊಡಲಿಯಲ್ಲಿ ಕ್ರಿಯೆ ಆಗಬೇಕಾಗಿದ್ರೆ ದೇವದತ್ತನ ಕ್ರಿಯೆ ಅಂದ್ರೆ ಕೊಡಲಿ ಹಿಡ್ಕೊಂಡವನ ಕ್ರಿಯೆ ಕಾರಣ ಈ ಚಿಂತನೆ ನಾವು ನಡೆಸಿದ್ರೆ ಕೊಡಲಿಯಲ್ಲಿ ಕ್ರಿಯೆ ದೇವರತ್ತನ ಕ್ರಿಯೆಗೆ ಅಧೀನವಾಗಿರುವಂತಹ ದೇವರತ್ತನ ಕ್ರಿಯೆ ಕೊಡಲಿಯ ಅಧೀನ ಅಲ್ಲ ಇಷ್ಟೇ ಸ್ವಾತಂತ್ರ್ಯ ಅಂತಂದ್ರೆ ಈ ಕಡಿಯುವನಿಗೆ ಸ್ವಾತಂತ್ರ್ಯ ಇದೆ ಕೊಡಲಿಗೆ ಸ್ವಾತಂತ್ರ್ಯ ಇಲ್ಲ ಯಾಕೆ ಕೊಡಲಿಯ ಸ್ವಾತಂತ್ರ್ಯ ಅದು ಕಡಿಯುವವನ ಸ್ವಾತಂತ್ರ್ಯ ಅಧೀನ ಅವನ ಇಚ್ಛೆಗೆ ಅಧೀನವಾಗಿ ಅವನ ವ್ಯಾಪಾರಕ್ಕೀನವಾಗಿ ಅವನ ಕೈ ಕೆಳಗೆ ಮೇಲೆ ಮಾತ್ರ ಅದರಲ್ಲಿ ಮೇಲೆ ಕೆಳಗೆ ಹೋಗುವಿಕೆ ಆಗಿ ಅದು ಮರವನ್ನು ಕರೀಲಿಕ್ಕೆ ಸಮರ್ಥ ಆಗುತ್ತೆ ಆದ್ರಿಂದ ಮರದ ಭಾವಕ್ಕೆ ಕೊಡಲಿಯ ಕ್ರಿಯೆ ಕಾರಣ ಕೊಡಲಿಯ ಕ್ರಿಯೆ ಕಾರಣ ದೇವದತ್ತನ ಕ್ರಿಯೆ ಕಾರಣ ಆದ್ರಿಂದ ಈ ಕೊಡಲಿಯನ್ನು ನಾವು ಕಾರಣ ಅಂತ ಹೇಳ್ತೇವೆ ಆದರೆ ಉಪಕರಣ ಅಂತ ಹೇಳ್ತೇವೆ ಯಾಕೆಂದ್ರೆ ಅದು ಅದು ಕರಣ ಅದು ಯಾಕೆ ದೇವದತ್ತನ ಕ್ರಿಯಾಧೀನ ಕ್ರಿಯೆವಾದದ್ದು ದೇವದತ್ತ ಈ ಕಡಿಯುವ ಪುರುಷ ಅವನು ಇನ್ನೊಬ್ಬರ ಅಧೀನ ಅಲ್ಲ ಇನ್ನೊಬ್ಬರ ಅಧೀನ ಅಲ್ಲ ಅಂದ್ರೆ ಯಾರ ಅಧೀನವೂ ಅಲ್ಲ ಅಂತಲ್ಲ ಈ ಕೊಡಲಿಯ ಅಧೀನ ಅಲ್ಲ ಅಥವಾ ಭೂಮಿಯ ಅಧೀನ ಅಲ್ಲ ಅಥವಾ ಮರದ ಅಧೀನ ಅಲ್ಲವ ಅವನು ಇನ್ನೊಂದು ಕಾರಕಾಂತ ಅಧೀನ ಅವನ ವ್ಯಾಪಾರ ಅದಕ್ಕೆ ಅವನನ್ನು ಸ್ವತಂತ್ರ ಅಂತ ಹೇಳೋದು ಅಂತ ಈ ವಿಶ್ಲೇಷಣೆ ಮಾಡಿದ್ದಾರೆ ಎರಡು ರೀತಿಯಾದ ಸ್ವಾತಂತ್ರ್ಯ ಯಾರ ಅಧೀನವೂ ಆಗದೇ ಇರುವಂತಹದ್ದು ಒಂದು ಸ್ವಾತಂತ್ರ್ಯ ಮತ್ತೊಂದು ಸ್ವಾತಂತ್ರ್ಯ ಇನ್ನೊಂದು ಉಪಕರಣಗಳ ಅಧೀನವಾಗದೇ ಇರುವಂತಹದ್ದು ಇದು ಮತ್ತೊಂದು ರೀತಿಯಾದ ಸ್ವಾತಂತ್ರ್ಯ ಮರಕಡಿಯುವವ ಕೊಡಲಿಯ ಅಧೀನ ಅಲ್ಲ ಕೊಡಲಿ ಮರಕಡಿಯುವವನ ಅಧೀನ ಹಾಗೆಯೇ ಈ ಜೀವ ಇನ್ನೊಬ್ಬರ ಅಧೀನ ಅಲ್ಲ ಅವನು ಅಸ್ವತಂತ್ರ ಇಷ್ಟೇ ಅರ್ಥ ಅಂತೆ ಸ್ವಾತಂತ್ರ್ಯ ಅಂತಂದ್ರೆ ಯಾರ ಅಧೀನವೂ ಅಲ್ಲ ಅಂತ ಅರ್ಥ ಅಲ್ಲ ಬೇರೆ ಉಪಕರಣಗಳ ಅಧೀನವಾಗದೆ ಕರ್ತೃ ಆಗಿರತಕ್ಕವನು ಸ್ವತಂತ್ರ ಅಂತ ಈ ಪಾರಿವಾಷಿಕ ಸ್ವಾತಂತ್ರ್ಯವನ್ನು ಇಟ್ಟುಕೊಂಡು ನಮ್ಮ ಸ್ವಾಮಿ ಈ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅಂತೆ ಸ್ವತಂತ್ರ ಅಂದ್ರೆ ಇಷ್ಟೇ ನಮಗೆ ಸ್ವಾತಂತ್ರ್ಯ ಹೊರತು ಭಗವಂತನ ಅಭಿನ್ನವಾದ ಭಗವದ್ ರೂಪವಾಗಿರತಕ್ಕಂತಹ ಸ್ವಾತಂತ್ರ್ಯ ಅದು ಇನ್ನೊಬ್ಬರಿಗೆ ಕೊಡುವ ಪ್ರಶ್ನೆನೇ ಇಲ್ಲ ತನ್ನ ಹೆಂಡತಿಗೂ ಕೊಟ್ಟಿಲ್ಲ ತನ್ನ ಮಕ್ಕಳಿಗೂ ಕೊಟ್ಟಿಲ್ಲ ನಮಗೆಲ್ಲಿ ಕೊಡ್ತಾನೆ ಆದ್ರಿಂದ ದತ್ತ ಸ್ವಾತಂತ್ರ್ಯ ಅಂತಂದ್ರೆ ತನ್ನ ಸ್ವಗತವಾದ ಸ್ವಾಭಿನ್ನವಾದಂತಹ ಸ್ವಾತಂತ್ರ್ಯ ಅದು ಕೊಟ್ಟಿಲ್ಲ ಸ್ವಾತಂತ್ರ್ಯ ಅಂದ್ರೆ ಮತ್ತೊಂದು ಏನು ಸ್ವಾತಂತ್ರ್ಯ ಇದೆ ಅದನ್ನು ಕೊಟ್ಟಿದ್ದಾನೆ ಕಾರಕಾಂತರ ಕರಣ ಅನಧೀನವಾದ ಕರ್ತೃತ್ವ ಅದನ್ನು ಕೊಟ್ಟಿದ್ದಾನೆ ಇಷ್ಟು ಸ್ವಾತಂತ್ರ್ಯ ನಮಗಿದೆ ಕೊಡಲಿಗೆ ಸ್ವಾತಂತ್ರ್ಯ ಇಲ್ಲ ನಾವು ಎತ್ತಿದ್ರೆ ಕಡಲಿ ಮೇಲಕ್ಕೆ ಹೋಗುದು ನಾವು ಕೆಳಗಿಟ್ಟರೆ ಕೊಡಲಿ ಕೆಳಗೆ ಇಡಬೇಕು ಅದು ಇನ್ನೊಬ್ಬರ ಅಧೀನ ಕರ್ತೃವಿನ ಅಧೀನ ನಾವು ಕರಣದ ಅಧೀನ ಅನ್ನ ಇಷ್ಟೇ ಸ್ವಾತಂತ್ರ್ಯ ಅಂತಂದ್ರೆ ಕಣ್ಣು ನಮ್ಮ ಅಧೀನ ಕಣ್ಣಿನ ಅಧೀನ ನಾವಲ್ಲ ನಾವು ಕರ್ತೃ ಅಂತಾದ್ರೆ ಕಣ್ಣಿನ ಅಧೀನ ನಾವಾಗಿಬಿಟ್ರೆ ಕಣ್ಣೇ ಸ್ವತಂತ್ರ ಆಗಿಬಿಡುತ್ತೆ ಆದ್ರೆ ನಾವು ಸ್ವತಂತ್ರರು ಅಂದ್ರೆ ಕಣ್ಣಿನ ಅಧೀನ ಅನ್ನ ಕಣ್ಣು ನಮ್ಮ ಅಧೀನ ಕಣ್ಣು ಕರಣ ನಾವು ಕರ್ತೃ ಲೋಕದ ವ್ಯವಹಾರ ಹೀಗೆ ಈ ವ್ಯವ ಅರ್ಥದಲ್ಲಿ ಸ್ವಾತಂತ್ರ್ಯ ಶಬ್ದವನ್ನು ಬಳಸಿದ್ದಾರೆ ಶಾಸ್ತ್ರಕಾರರು ನಮ್ಮ ಸ್ವಾಮಿ ಇಂತಹ ಸ್ವಾತಂತ್ರ್ಯ ನೀನು ಕರ್ಣದ ಅಧೀನವಾಗದೆ ಕ್ರಿಯಾಶೀಲನಾಗು ನೀನು ಕರ್ತರಾಗು ವ್ಯಾಪಾರಗಳನ್ನು ಮಾಡು ಇಂತಹ ಸ್ವಾತಂತ್ರ್ಯವನ್ನು ನಮ್ಮ ದೇವರು ನಮಗೆ ಕೊಟ್ಟಿದ್ದಾನೆ ಅದು ಎಷ್ಟೆಷ್ಟು ಬಟ್ಟಿ ಕೊಟ್ಟಿದ್ದಾನೆ ಅದನ್ನು ದಾಸರು ವಿಭಾಗ ಮಾಡಿ ಶಾಸ್ತ್ರಕ್ಕೆ ಅನುಗುಣವಾಗಿ ಹೇಳ್ತಾರೆ ಇಂಥವರಿಗೆ ಇಷ್ಟು ಸಾಮರ್ಥ್ಯವನ್ನು ಕೊಡ್ತಾನೆ ಹೌದಲ್ಲ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಇಷ್ಟು ಸ್ವಾತಂತ್ರ್ಯ ಅಷ್ಟೇ ಅದಕ್ಕಿಂತ ಹೆಚ್ಚಿಲ್ಲ ಅದು ಗೊತ್ತಾಗುದು ನಮ್ದು ಅದು ಯಾಕೆ ಅಂತಂದ್ರೆ ಸ್ವಾತಂತ್ರ್ಯ ಕೊಟ್ಟದ್ದಲ್ಲ ಈಗ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳಿದ್ದೆ ಈ ದನವನ್ನು ಒಂದು ಗೂಟಕ್ಕೆ ಕಟ್ಟಿರ್ತಾನೆ ಹಗ್ಗ ಇದೆ ಅಲ್ಲಿವರೆಗೆ ಆ ಗೋಡೆಯ ತನಕ ಹಗ್ಗ ಉಂಟದು ಸುತ್ತಿ ಹಾಕಿಟ್ಟಿದ್ದಾನೆ ಅವ ಆ ದನ ಏನು ಮಾಡ್ತದೆ ಸುತ್ತು ಬಿಡಿಸಿಕೊಂಡು ಹೋಗ್ತದೆ ಹೋಗ್ತದೆ ಹೋಗ್ತದೆ ಗೋಡೆಯ ತನಕ ಹೋಗುತ್ತದ ಸ್ವತಂತ್ರ ಪಾಪ ನಾನು ಸ್ವತಂತ್ರ ಅಂತ ಅದು ಗೊತ್ತಾಗುದು ಯಾವಾಗ ನಾನು ಪರದಂತರ ಅಂತ ಬೋಡ್ ಮುಟ್ಟಿದ ಮೇಲೆ ಮತ್ತೆ ಆಚೆ ಹೋಗುದು ಕಾ ಬೇಡ ಇರ್ತದೆ ಕುತ್ತಿಗೆ ನೋವಾಗುತ್ತೆ ಓ ನನ್ನ ಕಟ್ಟಿ ಹಾಕಿದ್ದಾರೆ ಮತ್ತೆ ಆ ಗುಟಕ್ಕೆ ನನ್ನ ಸುಟ್ಟಿಕೊಳ್ಳುತ್ತೆ ನಮ್ಮ ಸ್ವಾತಂತ್ರ್ಯ ಅಂದ್ರೆ ಹಾಗೆ ಭಗವಂತ ಇಷ್ಟು ಹಗ್ಗ ಬಿಚ್ಚಿ ಬಿಟ್ಟಿದ್ದಾನೆ ಹಗ್ಗ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ ಹಗ್ಗ ಬಿಚ್ಚಿ ಅಪ ತಿರ್ಗಾಡಿಕೊಂಡು ಬಾಂದ ಎಷ್ಟು ನೂರ ಹಾ ರೈಲ್ವೆ ಸ್ಟೇಷನ್ ತರಕ ಹೋದೆವು ಆಮೇಲೆ ಹೇಳ್ಕೊಂಡು ಬಂದ ಇಲ್ಲೇ ಬಾಂದ ಇಷ್ಟೇ ಸ್ವಾತಂತ್ರ್ಯ ನಮಗೆ ಕೊಟ್ಟದ್ದು ಅಲ್ಲಿ ಇಷ್ಟು ಸುತ್ತಾಡು ಇಷ್ಟು ಜ್ಞಾನ ಸಂಪಾದನೆ ಮಾಡು ಇಷ್ಟು ಇಚ್ಛೆ ಬಡು ಇಷ್ಟು ಮಾಡು ಇಷ್ಟು ಕೈಕಾಲು ಬಡೀನು ಆಮೇಲೆ ಅಲಗು ಇಷ್ಟೇ ನಮಗೆ ಸ್ವಾತಂತ್ರ್ಯ ಎಷ್ಟು ಸ್ವಾತಂತ್ರ್ಯ ಇದ್ರೂ ಹನ್ನೆರಡು ಗಂಟೆಗೆ ಚಾತೆಗೆ ಹೋಗಬೇಕು ಇಷ್ಟು ಸ್ವಾತಂತ್ರ್ಯ ನಮಗೆ ಮತ್ತೆ ಅವನ ಅಧೀನ ಹೀಗೆ ಸ್ವಾ ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ತಾಯಿ ಮಗುವಿಗೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ಸ್ವಾಮಿ ಇಷ್ಟು ತಿರುಗಾಡಿಕೊಂಡು ಬಾ ಅಂದ್ರೆ ನಮ್ಮೊಟ್ಟಿಗೆ ತಾಯಿ ಮಗುವಿನೊಟ್ಟಿಗೇ ಇದ್ದು ಅದನ್ನೇ ನಡೆಸಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ಮಾಡಿ ಕೈ ಹಿಡಿದ ಹಾಗೆ ಕೈ ಹಿಡಿದು ಕೈ ಹಿಡಿದಿಲ್ಲ ಅಂತ ತೋರಿಸಿ ಆ ಮಗುವಿಗೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ನಮ್ಮ ಸ್ವಾಮಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಹಗ್ಗವನ್ನು ಕಟ್ಟಿ ಆಹಾ ತಿರುಗಾಡ್ಲಿಕ್ಕೆ ಬಿಟ್ಟ ದರದ ಹಾಗೆ ಸ್ವಚ್ಛಂದವಾಗಿ ತಿರುಗಾಡುವಾಗ ಅಯ್ಯೋ ನಾನು ಸ್ವತಂತ್ರರು ಇಡೀ ದೇಶನೇ ನಮಗೆ ಕಾಣಿಸುವುದಿಲ್ಲ ಯಾವಾಗ ಕಾಲು ಗಂಟು ನೋವು ಪ್ರಾರಂಭ ಆಯಿತು ದೇವರೇ ಹೇಳಿಕೆ ಪ್ರಾರಂಭ ಮಾಡಿದ ಅಂಬೆ ಅಂತ ಹೇಳುತ್ತಲ್ಲ ದನ ಹಾಗೆ ಅವಾಗ ಹಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ಬಾ ಅಂತ ದೇವರು ಕರೀತು ತನ್ನ ಗೂಟದ ಬದಿಗೆ ಗೆಲ್ಕೊಂಡು ಬರ್ತಾನೆ ನಿನಗೆ ಇಷ್ಟೇ ಸ್ವಾತಂತ್ರ್ಯ ಒಂದೊಂದೇ ಹಲ್ಲು ಪ್ರಾರಂಭ ಆಗುತ್ತೆ ಕಣ್ಣು ಕಾಣಿಸುವುದಿಲ್ಲ ಕಿವಿ ಕೇಳಿಸುವುದಿಲ್ಲ ಕಿವಿ ಕೇಳಿಸಿದ್ರು ಮಕ್ಕಳಿಗೆ ಕಿವಿ ಕೇಳಿಸುವುದಿಲ್ಲ ಇಂಥ ಅವಸ್ಥೆಯಲ್ಲಿ ಬದುಕಬೇಕು ಇದು ಸ್ವಾತಂತ್ರ್ಯ ಅಂದ್ರೆ ದತ್ತ ಸ್ವಾತಂತ್ರ್ಯ ಅಂದ್ರೆ ಹೀಗೆ ಭಗವಂತ ಸ್ವಾತಂತ್ರ್ಯ ಕೊಟ್ಟದ್ದಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟ ಹಾಗೆ ಅಂದ್ರೆ ಅದನಿ ದಾಸರು ಬಹಳ ಸ್ವಗತವಾಗಿ ಒಂದು ಉದಾಹರಣೆಯ ಮೂಲಕ ನಮ್ಮ ದಷ್ಟು ಮಾಡ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಲೆಕ್ಕಾಚಾರ ಹೇಳ್ತಾರೆ ಲೆಕ್ಕಾಚಾರ ಹೇಳಿ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಇದೊಂದು ನಮಗೆ ಸ್ವಲ್ಪ ಮನಸ್ಸಿಗೆ ಬರುವಂತಹ ಉದಾಹರಣೆ ಏನ್ ಹೇಳ್ತಾರೆ ದಾಸರು ಅಂತಂದ್ರೆ ಅವನಿಪ ಸ್ವಾಮಿತ್ವ ಧರ್ಮವ ಸ್ವಶ ಅಮಾತ್ಯರಿ ಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾನಿಸುವ ತೆರದಿ ಎಷ್ಟು ಹೇಳ್ತಾರೆ ನೋಡಿ ಕವಿ ಬೀರಿ ಈಡಿತ ಅವನಿಪ ಸ್ವಾಮಿತ್ವ ಧರ್ಮವ ಸ್ವವಶ ಅವಾತ್ಯರಿಗಿತ್ತು ಒಬ್ಬ ರಾಜ ಇರ್ತಾನೆ ರಾಜ ಅಂದ್ರೆ ಚಕ್ರವರ್ತಿ ಮಹಾಚಕ್ರವರ್ತಿ ಆ ಚಕ್ರವರ್ತಿಯಾದಂತಹ ರಾಜ ಅವನ ಹೆಸರೇ ಹಾಗೆ ಚಕ್ರವರ್ತಿ ಚಕ್ರವರ್ತಿ ಅಂದ್ರೆ ಇಡೀ ದೇಶ ಎಂಬುದೊಂದು ಗಾಡಿ ಒಂದೊಡ್ಡ ಬಂಡಿ ಅದು ನಡಿಬೇಕು ನಡಿಬೇಕಾದ್ರೆ ಚಕ್ರ ಬೇಕು ಚಕ್ರ ಸ್ಟೇರಿಂಗ್ ಇರುದು ಯಾರಲ್ಲಿ ಅಂದ್ರೆ ರಾಜನಲ್ಲಿ ಅವನು ಚಕ್ರವರ್ತಿ ಇಡೀ ದೇಶದ ಚಕ್ರ ಅದು ಇಡೀ ದೇಶದ ಗಾಡಿ ತಿರ್ಗಾಡಬೇಕಾಗಿದ್ರೆ ಅದರ ಸ್ಟೇರಿಂಗ್ ಚಕ್ರ ಅದು ರಾಜನಲ್ಲಿ ಯಾವ ರಾಜನ ಕೈಯಲ್ಲಿದೆ ಅವನು ಚಕ್ರವರ್ತಿ ಇಡಿ ಪ್ರಪಂಚದ ಸ್ಟೇರಿಂಗ್ ಅವನ ಕೈಯಲ್ಲಿ ಇರೋದು ಲೋಕದಲ್ಲಿ ಚಕ್ರವರ್ತಿ ಎಂದ್ರೆ ಹಾಗೆ ಅವರ ಅಧೀನವಾಗಿ ಎಷ್ಟೋ ಜನ ಅಮಾತ್ಯರಿರ್ತಾರೆ ಸಾಮಂತ ರಾಜರುಗಳೆಲ್ಲ ಇರ್ತಾರೆ ಅವರು ರಾಜರು ನಮ್ದು ಮಂಡಲ ಪಂಚಾಯತ್ ಇದ್ದಾಗೆ ಏನೋ ರೀ ಭಾರ್ಯಾ ಹಂ ಏನು ಯೋ ನಾನು ಅವರಿಗಿಂತ ಮೇಲವರು ಬಂದರೆ ಎಲ್ಲ ಕೈ ಮುಗಿದು ನಿಂತಿರ್ತಾರೆ ಸ್ವವಶ ಅಮಾತ್ಯರಿಗಿತ್ತು ಒಬ್ಬ ರಾಜ ತನ್ನ ವಶ ತನ್ನ ಅಮಾತ್ಯರಿರ್ತಾರೆ ಅಪ್ಪ ಇಷ್ಟು ನೋಡಿಕೊಂಡ್ವಾ ಅಲ್ಲಿ ನೋಡಿಕೊಂಡ್ವಾ ಅವರ ಜವಾಬ್ದಾರಿ ನಿನಗೆ ಊಟದ ಜವಾಬ್ದಾರಿ ನಿನಗೆ ಈ ರುಣ್ ನೋಡುವ ಜವಾಬ್ದಾರಿ ನಿನಗೆ ಅಂತ ತನ್ನ ವಶರ ತನ್ನ ಅಮಾತ್ಯರಿಗೆ ಇಷ್ಟಿಷ್ಟು ಕೆಲಸ ವಹಿಸಿ ಕೊಡ್ತಾನೆ ಹಾಗೆ ಅಮಾತ್ಯರಿಗೆ ನನ್ನ ನನ್ನ ಡಿಪಾರ್ಟ್ಮೆಂಟ್ ನನ್ನ ಜವಾಬ್ದಾರಿ ನಾನು ಇದನ್ನ ನೋಡಿಕೊಳ್ಳುವ ಅಂತ ಹಾರಾಡ್ತಾ ಇರ್ತಾನೆ ಅಷ್ಟು ಹಾರಾಡ್ತಾ ಇರುವಾಗ ರಾಜ ಬಂದು ಕೆಲತಾನೀನ್ ಸರಿ ಅಂತ ಹೇಳುವಾಗ ಏ ನೀನ್ ಕೇಳುವವ ಅಂತ ಹೇಳಲಿಕ್ಕಿಲ್ಲ ಹೌದ್ರಿ ತಪ್ಪಾ ಐತ್ರಿ ನೀನು ಸರಿ ಮಾಡಿಕೊಳ್ತೇನೆ ಎಂತ ಚಕ್ರವರ್ತಿ ಬಂದಾಗ ಕೈ ಮುಗಿದು ನಿಂತಿರ್ತಾನೆ ಯಾಕೆಂದ್ರೆ ಸ್ವಾತಂತ್ರ್ಯ ಕೊಟ್ಟದ್ದು ಸತ್ಯ ಅಷ್ಟೇ ಸತ್ಯ ಆ ಸ್ವಾತಂತ್ರ್ಯವನ್ನು ಯಾವತ್ತು ಬೇಕಾದರೂ ಅವನು ವಶತೆ ಕೊಡಬಹುದು ಅವನು ಅಮಾತ್ಯ ಇರಬಹುದು ಮಂತ್ರಿ ಇರಬಹುದು ಸಮರ್ಥ ಸಾಮರ್ಥ್ಯ ಕೊಟ್ಟಿರಬಹುದು ಆದರೆ ಆ ಸಾಮರ್ಥ್ಯವನ್ನು ಯಾವಾಗ ಬೇಕಾದರೂ ದೇವರು ವಿಡ್ರಾ ಮಾಡಿಕೊಳ್ಬಹುದು ವಾಪಸ್ ತೆಕಳ್ಬಹುದು ಅವನ ಸ್ವಾ ಮೇಲೆ ಯಾವತ್ತು ಬೇಕಾದರೂ ಪ್ರಶ್ನಿಸಬಹುದು ನಿನ್ನ ಸಾಮರ್ಥ್ಯ ಎಷ್ಟು ಇಷ್ಟು ಎಂದು ಯಾವತ್ತು ಬೇಕಾದರೂ ಹೇಳಬಹುದು ಯಾಕಂದರೆ ಸ್ವವಶ ಅಮಾತ್ಯರಿಗಿತ್ತು ತನ್ನ ಅಧೀನನಾಗಿರ್ತಕ್ಕಂಥ ಅಮಾತ್ಯನಿಗೆ ಕೊಟ್ಟು ಅವನು ಅಮಾತ್ಯವನಿಗೆ ಹೆಸರೇ ಹಾಗೆ ಅವನಿಗೆ ಪವರ್ ಕೊಟ್ಟರು ಕೂಡ ಅವನು ಅಮಾತ್ಯಾ. ಸಂಸ್ಕೃತದಲ್ಲಿ ಒಳ್ಳೆಯ ಶಬ್ದ ಅದು ಅಮಾತ್ಯ ಅಂತ ಅಮಾತ್ಯ ಒಟ್ಟಿಗೆ ಇರುವವ ಅಮಾತ್ಯ ಅಂತ ಬಿಟ್ಟು ಇರುವವ ಅಲ್ಲ ರಾಜನನ್ನು ಬಿಟ್ಟಿದ್ರೆ ಅವನು ಅಮಾತ್ಯ ಅಲ್ಲ ನಮ್ಮ ಮಿನಿಸ್ಟರ್ ಅಲ್ಲ ಇದು ಅಮಾತ್ಯ ಇತ್ತು ಏನು ರಾಜನ ಜೊತೆಗೇ ಇರಬೇಕು ರಾಜನ ಜೊತೆಗಿರುವುದು ಎರಡು ರೀತಿ ಹೇಗೆ ಮಾನಸಿಕವಾಗಿ ಶಾರೀರಿಕವಾಗಿ ಎರಡು ರೀತಿಯಲ್ಲಿಯೂ ಒಟ್ಟಿಗೆ ಇರ್ತಾನೆ ಯಾಕೆ ಸ್ವವಶ ಅಂತ ದಾಸರ್ ಹೇಳಿದರು ತನ್ನ ಅಧೀನನಾದ ಅಮಾತ್ಯರ ಕೈಯಲ್ಲಿ ಕೊಟ್ಟು ತನ್ನ ವಶ ಆಗುವುದು ಯಾಕೆ ಮಾನಸಿಕವಾಗಿ ಶಾರೀರಿಕವಾಗಿ ರಾಜನ ಜೊತೆಗಿರಬೇಕು ರಾಜ ಹೇಳಿದಾಗೆ ಕೇಳಬೇಕು ರಾಜ ಏನ್ ಹೇಳಿರ್ತಾನೆ ಇಷ್ಟು ನೀನ್ ನೋಡಿಕೊಳ್ಳಬೇಕು ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾಗಿ ಮಾಡ್ತಾನೆ ಆದ್ರೆ ಎಷ್ಟೋನಿಗೆ ಸ್ವಾತಂತ್ರ್ಯ ರಾಜ ಹೇಳಿದಷ್ಟು ಮಾತ್ರ ಹೇಳಿದಷ್ಟು ಕಾಲ ಮಾತ್ರ ಅದಾದ ಮೇಲೆ ಮತ್ತೆ ರಾಜ ಪೂರ್ತಿ ಜವಾಬ್ದಾರಿ ಹೇಗೆ ರಾಜ ತನ್ನ ಸಾಮರ್ಥ್ಯವನ್ನು ಸಾಮರ್ಥ್ಯವನ್ನು ಕೊಟ್ಟಿರುವುದಿಲ್ಲ ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೊಟ್ಟಿರ್ತಾನೆ ತನ್ನ ಮಂತ್ರಿಗೆ ತನ್ನ ವಶನೇ ಮಂತ್ರಿಗೆ ಒಪ್ಪಿಸ್ತಾನೆ ಹಾಗೆ ದೇವರು ಒಬ್ಬೊಬ್ಬ ದೇವತೆಗೆ ಇಷ್ಟಿಷ್ಟು ಸಾಮರ್ಥ್ಯವನ್ನು ಕೊಟ್ಟಿರ್ತಾರೆ ನಾವು ಹೇಳ್ತೇವೆ ಮೋಕ್ಷಾದಿಗವನ್ನು ಕೊಡುವೋ ಭಗವಂತ ಆಚಾರ್ಯರು ಹೇಳ್ತಾರೆ ವಿಶ್ವಸ್ಥಿತಿ ಪ್ರದಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಯ ಅಪಂಗ ಲವಮ್ವಕ್ಕೆ ಸ್ಥಿತಿ ಮೋಕ್ಷ ಬಂಧ ಜ್ಞಾನ ಅಜ್ಞಾನ ಎಲ್ಲ ಲಕ್ಷ್ಮೀದೇವಿ ಕೊಡದು ಅಂತ ಹೇಳ್ತಾರೆ ಅಲ್ಲ ಲಕ್ಷ್ಮೀದೇವಿಯರು ಕೊಡುದ ಭಗವಂತ ಕೊಡುದ ಮೋಕ್ಷ ಮೋಕ್ಷನಸ್ತು ಜನಾರ್ಧನ ಮೋಕ್ಷ ನಿಶ್ಚೇ ಜನಾರ್ದತ್ ಮೋಕ್ಷ ಏಕವ ಈಶ್ವರತ್ತ ಒಬ್ಬನೇ ಮೋಕ್ಷ ಕೊಡುವ ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ಲಕ್ಷ್ಮೀದೇವಿ ಮೋಕ್ಷ ಕೊಡುವವಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಸ ಏನಗಮಯತಿ ವಾಯುದೇವರು ಬ್ರಹ್ಮದೇವರ ಹತ್ರ ಕಟ್ಟ ಕರ್ಕೊಂಡು ಹೋಗೋರು ಮೋಕ್ಷ ಕೊಡೋರು ವಾಯುದೇವರು ಇನ್ನೊಂದು ಕಡೆ ಹೇಳ್ತಾರೆ ಮೋಕ್ಷವನ್ನು ಕೊಡೋರು ಯಾರು ಗುರುಗಳು ಎಲ್ಲ ಗುರುಗಳು ಮೋಕ್ಷ ಕೊಡುವವರು ಹಾಗಾಗಿ ಯಾರು ಮೋಕ್ಷ ಕೊಡುವವರು ಭಗವಂತನು ಎಲ್ಲರೂ ಸರಿ ಅದನ್ನೇ ದತ್ತ ಸ್ವಾತಂತ್ರ್ಯ ಅಂತ ದಾಸರುಗಳು ಹೌದು ಎಲ್ರಿಗೂ ಸ್ವಾಮಿಯ ಭಗವಂತ ಸ್ವಾಮಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾನೆ ಸ್ವಾತಂತ್ರ್ಯ ಭ್ರಮೆ ಹುಟ್ಟಿಸಿದ್ದಾನೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ಮಾಡಿದ್ದಾನೆ ಲಕ್ಷ್ಮೀ ದೇವಿಯರಿಗೆ ಅವರಿಗೂ ಸ್ವಾತಂತ್ರ್ಯ ಕೊಡ್ತೇನೆ ಎಲ್ಲಾ ಡಿಪಾರ್ಟ್ಮೆಂಟ್ ನಿನಗೆ ಹಾಗೆ ಡಿಪಾರ್ಟ್ಮೆಂಟ್ ನಂದು ಅಂತ ತಿಳ್ಕೊಂಡು ಅವಳು ಓಕೆ ಅಂತ ಮನೆಮಂತ ಕರೆದು ಮೋಕ್ಷಕ್ಕ ಹೋಗು ಅಂತ ಹೇಳಲಿಕ್ಕಿಲ್ಲ ಯಾಕೆಂದ್ರೆ ಯಾಹ ಅಪಾಂಗ ಲವಮಾತ್ರದ ಊರ್ಜಿತ ಶ್ರೀಹಿ ಯತ್ಕಟಾಕ್ಷ ಭರವತಿ ಏನಾದರೂ ಮಾಡಬೇಕಾದ್ರೆ ಯಜಮಾನರ ನೋಡಿ ಏನ್ರಿ ಹ ಆಯ್ತು ಅಂತ ಹೇಳಿದ್ರೆ ಮತ್ತೆ ಮಾಡಬೇಕಾದ್ದಷ್ಟೇ ಯಜಮಾನರ ಮುಖ ನೋಡಿ ಯಜಮಾನರ ದೃಷ್ಟಿ ಅಂತ ನೋಡಿ ಅವರ ಮನಸ್ಸಿನ ಇಚ್ಛೆ ಏನು ಅಂತ ನೋಡಿ ಅವರು ಒಪ್ಪಿದ್ರು ಅಂತ ಆದ ಮೇಲೆ ಮಾಡಲಿಕ್ಕಿರು ಇದೆ ದತ್ತ ಸ್ವಾತಂತ್ರ್ಯ ಅಂದ್ರೆ ಇಷ್ಟೆ ದೇವರು ಹೇಳಿ ಅಪಾಯ ಮಾರು ಅಂತ ಹೇಳ್ತಾರಲ್ಲ ಇದು ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ಅಂದ್ರೆ ಇಷ್ಟೇ ಮನೆಯಲ್ಲಿ ಯಜಮಾನ ಕೆಲಸ ಮಾಡಿಸ್ತಾನೆ ಕೆಲಸ ಮಾಡಿಸ್ತಾನಂತಂದ್ರೆ ಅದು ಭಗವಂತನ ವೈಭವಕ್ಕೆ ಪುಷ್ಟಿಯನ್ನು ಕೊಡುವಂತದ್ದು ಈಗ ಭಗವಂತ ಎಲ್ಲವನ್ನೂ ಮಾಡಿಸುವವಾ ಅಂತಂದ್ರೆ ಒಂದು ರೀತಿ ನೋಡಿದ್ರೆ ಹಾಗೆ ಅನ್ನಿಸ್ತದೆ ನಮಗೆ ಈಗ ಮನೆಯಲ್ಲಿ ರಾಜ ಇರ್ತಾನೆ ಒಂದು ರಾಜಾದಿ ರಾಜಾದಿ ರಾಜ ಅಂದ್ರೆ ಏನು ಎಲ್ಲವನ್ನೂ ಅವನೇ ಮಾಡಬೇಕು ಅವನು ಏನ್ ಮಾಡ್ತಾನೆ ಗೊತ್ತು ಎಲ್ಲವನ್ನೂ ಮಾಡುದು ಬೆಳಿಗ್ಗೆ ಎದ್ದ ಪೊರಕೆ ತಕೊಂಡ ಕಸ ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಏನ್ರಿ ಈ ಮನೆಯಲ್ಲಿ ಎಲ್ಲ ನಾನೇ ಮಾಡುದು ನಂಬೆ ಕಾರುಬಾರು ನಮಸ್ಕಾರ ನಿಮ್ಮ ರಾಜಕೆಂದು ಯಾಕೆಂದ್ರೆ ಅದು ಕಸ ಬಿಡಿಸೋರು ಕಸ ಬಿಡಿಸಬೇಕು ಶುದ್ಧ ಮಾಡೋರು ಶುದ್ಧ ಮಾಡಬೇಕು ಅಡಿಗೆ ಮಾಡೋರು ಅಡಿಗೆ ಮಾಡಬೇಕು ಎಲ್ಲ ನಾನೇ ರಾಜ ನಾನೇ ಎಲ್ಲ ಮಾಡುವ ಅಂತ ಮಾಡಿದ್ರೆ ಮೂರ್ಖ ಅಂತ ಹೇಳ್ತಾರೆ ಮನೆಯಲ್ಲಿ ಎಷ್ಟೆಷ್ಟು ಕೆಲಸಗಾರರು ಇರ್ತಾರೆ ಅಷ್ಟು ವೈಭವ ಜಾಸ್ತಿ ರಾಜಾದಿ ರಾಜ ಅಂತ ಆಗ್ಬೇಕಾದ್ರೆ ಎಷ್ಟು ಹೇಳ್ತಾರೆ ಅಂತಂದ್ರೆ ಅವನಿಗೆ ಒಂದು ಕೈ ಇಡ್ಲಿಕ್ಕೆ ಒಂದು ಜನ ಬೇಕು ಇನ್ನೊಂದು ಕೈ ಇಡ್ಲಿಕ್ಕೆ ಇನ್ನೊಂದು ಜನ ಬೇಕು ಯಾರಾದರೂ ನೋಡ್ಲಿಕ್ಕೆ ಏನ್ರಿ ನಿಮ್ಮ ರಾಜರಿಗೆ ಕಾಲ್ ಅಂತ ಕೇಳಬೇಕಾದ ಪ್ರಸಂಗ ಕಾಲು ಬಲ ಇಲ್ಲವೋ ಅಂತ ಹೌದ್ರಿ ಹಾಗೆ ಅವರು ಸ್ವತಂತ್ರರು ಅಂದ್ರೆ ಹಾಗೆ ಎಷ್ಟೆಷ್ಟು ಜನ ವೃತ್ಯರು ಅವನ ಕೆಲಸಗಳನ್ನು ಮಾಡ್ತಾರೆ ಅಷ್ಟು ರಾಜನ ವೈಭವೀಕರಣ ಅದು ವ್ಯಕ್ತ ಆಗುತ್ತೆ ಅಂತ ಆದ್ರಿಂದ ಭಗವಂತನ ಸ್ವಾಮಿತ್ವ ಸ್ವಾತಂತ್ರ್ಯ ಅದು ವ್ಯಕ್ತ ಆಗಬೇಕಾಗಿದ್ರೆ ನೃತ್ಯ ಪರಿವಾರ ಕೆಲಸಗಾರರು ಅದನ್ನು ಮಾಡುವವರು ಎಲ್ಲ ಬೇರೆ ಬೇರೆ ಬೇರೆ ಬೇರೆ ಜನ ಇರಬೇಕು ದೇವರು ಎಲ್ಲರಿಂದನೂ ಮಾಡಿಸ್ತಾನೆ ಒಬ್ಬೊಬ್ಬರಿಂದ ಒಂದೊಂದು ಕೆಲಸ ಮಾಡಿಸ್ತಾನೆ ಮಾಡಿಸಿ ಅದು ಮಾಡಿಸ್ ಮಾಡಿ ಮಾಡಿಸಿ ಅವರ ಕೂತು ತಾನ ಮಾಡಿ ಮಾಡಿಸ್ತಾ ಅಂದ್ರೆ ಜನ ಪರಿವಾರ ಅದು ಎಷ್ಟೆಷ್ಟು ಅಧಿಕವಾಯಿತು ಅಷ್ಟು ನಮ್ಮ ದೇವರ ವೈಭವ ಅದು ಅಭಿವ್ಯಕ್ತವಾಗ್ತದೆ ಅದು ಹೇಳ್ತಾರೆ ಮದ್ವೆಜಯದಲ್ಲಿ ಒಂದು ಕಡೆ ಹೇಳ್ತಾರೆ ದಾಸರು ಇದನ್ನ ಮಾತನ್ನ ಹೇಳ್ತಾರೆ ಎಷ್ಟು ಜನ ಪರಿವಾರದವರು ಇರ್ತಾರೆ ಆದರೂ ಲಕ್ಷ್ಮೀ ದೇವರು ತಾನೇ ಈ ಕೆಲಸವನ್ನು ಮಾಡ್ತಾರೆ ಅಂತ ಪರಿವಾರ ಜನ ಇರ್ತಾರೆ ಅಂತೆ ಲಕ್ಷ್ಮೀ ದೇವರು ತಾನು ಆ ಕೆಲಸ ಮಾಡ್ತಾರಂತೆ ಭಗವಂತನ ವೃತ್ಯ ತಾನು ಅಂತ ತೋರಿಸ್ತೀಕೆ ದೇವರು ಇಷ್ಟು ಪವರು ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಿಯರಿಗೆ ಆದ್ರೆ ಭಗವಂತನ ಕೈಂಕರ್ಯ ಲಕ್ಷ್ಮೀ ದೇವಿಯೇ ಮಾಡುದು ನಮ್ಮಲ್ಲಿ ಎಷ್ಟು ಸಂಪ್ರದಾಯ ಇದೆ ಅಂತಂದ್ರೆ ನೈನಜ ಸಮರ್ಪಣೆ ಮಾಡಬೇಕಾದ್ರೆ ಅದು ಲಕ್ಷ್ಮೀ ದೇವಿಯ ಕೈಯಲ್ಲಿ ಕೊಟ್ಟು ಅಮ್ಮ ನಿನ್ನ ಯಾನರಿಗೆ ನೀನೇ ಊಟ ಮಾಡಿಸು ಅಂತ ಹೇಳಬೇಕಂತೆ ಅಂದ್ರೆ ಆರತಿ ಮಾಡಬೇಕಾದ್ರೆ ಲಕ್ಷ್ಮೀ ದೇವಿಯ ಹೇಳಿ ಅಮ್ಮ ನೀನೇ ಆರತಿ ಮಾಡು ಅಂತ ಹೇಳಬೇಕಂತೆ ಅಂದ್ರೆ ಲಕ್ಷ್ಮೀ ದೇವರ ಆ ಸಂದರ್ಭವರು ಇನ್ನೊಬ್ಬರಿಗೆ ಕೊಡಲಿಲ್ಲಂತೆ ಯಾಕೆಂದ್ರೆ ಭಗವಂತನ ಕೈಂಕರ್ಯ ಇದು ತಾನೇ ಆ ಕೈಂಕರ್ಯವನ್ನು ಮಾಡ್ತಾಳೆ ಭಗವಂತನ ಪ್ರೀತಿಗೋಸ್ಕರವಾಗಿ ಭಗವಂತ ಎಲ್ಲರನ್ನೂ ಎಲ್ಲರಿಂದ ಎಲ್ಲವನ್ನೂ ಮಾಡಿಸ್ತಾನೆ ಅವರವರಿಗೆ ಸ್ವಲ್ಪ ಸ್ವಲ್ಪ ಸಾಮರ್ಥ್ಯ ಕೊಟ್ಟ ಹಾಗೆ ಮಾಡಿದ್ದಾನೆ ಅಂತ ಕೊಡ್ಲಿಲ್ಲ ಅವರ ಒಳಗೆ ನಿಂತು ತಾನು ಮಾಡಿದ್ದಾನೆ ಅದರೆ ತಾನು ಕೊಟ್ಟ ಹಾಗೆ ತಾನು ಮಾಡ್ತಾನೆ ಯಾಕೆಂದ್ರೆ ದೇವರ ಸ್ವಭಾವ ಅದೇ ದೇವತ್ವ ಅಂದ್ರೆ ಹಾಗೆ ಕಣ್ಣೀಗೆ ಕಾಣಿಸದೆ ಕ್ರಿಯೆಯನ್ನು ಮಾಡಿಸ್ತಾನೆ ನೋಡೋರಿಗೆ ನಾನೇ ಮಾಡಿದೆ ಅಂದರೆ ಆದರೆ ಒಳಗಿನಿಂದ ಭಗವಂತ ಮಾಡಿರ್ತಾನೆ ಇದು ಭಗವಂತ ಮಾಡಿ ಮಾಡಿಸುವ ಕ್ರಮ ರಾಜನಿಗೂ ದೇವರಿಗೂ ಇಷ್ಟೇ ವ್ಯತ್ಯಾಸ ರಾಜ ಭ್ರತ್ಯರಿಂದ ಪರಿವಾರದಿಂದ ಸೇವೆಯನ್ನು ಮಾಡಿಸ್ತಾರೆ ಭೃತ್ಯರಿಂದಲೇ ಮಾಡಿಸ್ಬೇಕು ಅದು ಆರ್ಡರ್ ಹೊರಗಿನ ಮಾತಿನ ಮೂಲಕ ಮಾತ್ರ ನಮ್ಮ ದೇವರು ಹಾಗಲ್ಲ ಮಾತಿನ ಮೂಲಕ ಮಾತ್ರ ಅಲ್ಲ ಒಂದು ರೂಪದಿಂದ ಅವನ ಪ್ರವೇಶ ಮಾಡಿ ಕೆಲಸ ಮಾಡಿಸ್ತಾರೆ ಭೃತ್ಯ ಅವನ ಒಳಗೆ ಪ್ರವೇಶ ಮಾಡಲಿಕ್ಕಾಗುವುದಿಲ್ಲ ಆದ್ರಿಂದ ನಮ್ಮ ಈ ಅಧಿಕಾರಗಳೆಲ್ಲ ವಿಫಲ ಆಗುದು ಇದರಿಂದ ಯಾಕೆ ನಮಗೆ ಒಂದು ಶಬ್ದದ ಮೂಲಕ ಮಾತ್ರ ಪ್ರವೇಶ ಮಾಡಬಹುದೇ ಹೊರತು ಒಂದು ರೂಪದಿಂದ ಅವನ ಒಳಗೆ ಪ್ರವೇಶ ಮಾಡಲಿಕ್ಕಾಗುವುದಿಲ್ಲ ಹಾಗಾಗಿ ನಮ್ಮ ಅಧಿಕಾರ ಪೂರ್ಣ ಸಕ್ಸಸ್ ಆಗುವುದಿಲ್ಲ ನಮ್ಮ ಮಾತು ಅವನಿಗೆ ಪ್ರಭಾವ ಬೀರ್ಲೂಬಹುದು ಒಂದು ಸಂದರ್ಭದಲ್ಲಿ ಪಕ್ಕದವ ಇನ್ನೊಬ್ಬ ಚುಚ್ಚು ಕೊಟ್ಟರೆ ನಮ್ಮ ಮಾತು ಬೀಳ್ಲೂ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ವಿಶ್ವಾಸ ಮಾಡಲಿಕ್ಕಾಗುವುದಿಲ್ಲ ನಮ್ಮ ದೇವರ ಹತ್ರ ಹಾಗಾಗುವುದಿಲ್ಲ ಯಾಕೆಂದ್ರೆ ಒಂದು ರೂಪದಿಂದ ಒಳಗೆ ಪ್ರವೇಶ ಮಾಡಿ ಮಾಡಿ ಮಾಡಿಸುವ ಅವ ಆದ್ರಿಂದ ಸ್ವಾತಂತ್ರ್ಯನೂ ಕೊಟ್ಟಿದ್ದಾನೆ ಸ್ವಾತಂತ್ರ್ಯ ಕೊಡ್ಲಿಲ್ಲ ಎರಡೂ ಹೌದು ಅದಾದರೂ ಕೊಟ್ಟ ಉದಾಹರಣೆ ಒಬ್ಬ ರಾಜ ಒಬ್ಬ ಚಕ್ರವರ್ತಿ ತನ್ನ ವಶನಾಗಿರ್ತಕ್ಕಂತಹ ತನ್ನ ಅಜೀವದಲ್ಲಿರುವ ಅದೇ ಮಾತು ಬರೆದಿದ್ದಾರೆ ಸ್ವವಶನಾದ ಅಮಾತ್ಯ ಇವತ್ತಿನ ಮಿನಿಸ್ಟರ್ಗಳ ಹಾಗೆ ಅಲ್ಲ ಇವತ್ತು ಮಿನಿಸ್ಟರ್ಶಿಪ್ ಕೊಟ್ಟರೆ ನಾನು ರಾಜನನ್ನೇ ಕೆಳಗಿಳಿಸುವಂತಹದ್ದು ಇವತ್ತಾರು ಮಿನಿಸ್ಟರ್ ನಾಳೆ ಯಾವ ರಾಜವತ್ತು ಮಿನಿಸ್ಟರು ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ ಯಾಕೆಂದ್ರೆ ಅವನಿಗೆ ಕೊಟ್ರೆ ನಾಳೆ ನನ್ನನ್ನೇ ಇಳಿದು ಬಿಟ್ರೆ ನಾಳೆ ಅವನ ಚಾಕ್ರಿಯೇ ನಾನು ಮಾಡಬೇಕಾಗಿದ್ರೆ ನಮ್ಮ ಭಗವಂತನಲ್ಲಿ ಹಾಗಿಲ್ಲ ಸ್ವವಶ ಅಮಾತ್ಯರಿಗಿತ್ತು ತನ್ನ ಅಧೀನರಾದ ಅಧೀನ ಅಂದ್ರೆ ಎಲ್ಲರೂ ರೀತಿಯಾಗಿ ಬೌದ್ಧಿಕವಾಗಿ ಅಥವಾ ಕಾಯಿಕವಾಗಿ ಎರಡು ರೀತಿಯಾಗಿ ತನ್ನ ಬೃತ್ಯರಾಗಿರ್ತಕ್ಕ ತನ್ನ ವಶದಲ್ಲಿರ್ತಕ್ಕ ಅಮಾತ್ಯರಿಂದ ಹೇಗೆ ಕಾರ್ಯವನ್ನು ಮಾಡಿಸ್ತಾನೆ ಹಾಗೆ ನಮ್ಮ ದೇವರು ತನ್ನ ಭ್ರತ್ಯರಿಂದ ಎಲ್ಲರಿಂದ ಕ್ರಿಯೆಗಳನ್ನು ಮಾಡಿಸ್ತಾರೆ ಆದ್ರಿಂದಲೇ ನೋಡಿ ನಮಗೆ ಕ್ರಿಯೆಯನ್ನು ಮಾಡ್ತೇವೆ ನಾವು ನಮಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟ ಹಾಗೆ ಮಾಡಿರ್ತಾನೆ ಇದನ್ನು ಪೂರ್ವ ತೆಗೆದು ಬಿಸಾಡ್ಲಿಕ್ಕಾಗುದಿಲ್ಲ ದತ್ತ ಸ್ವಾತಂತ್ರ್ಯ ಅಂತ ನಮ್ಗೆ ಪುಸ್ತಕ ಇರ್ತೇವೆ ನಾವು ಓದ್ತೇವೆ ದೇವರಲ್ಲಿ ಬಂದಿದ್ದಾನ್ರಿ ನಾನೆಲ್ವಾ ಓದಿದ್ದು ಹೌದು ಸ್ವಾತಂತ್ರ್ಯ ಕೊಟ್ಟ ಹಾಗೆ ನಾನು ಓದಿದ್ದು ಅಂತ ಓದ್ತಾ ಇರ್ತೇನೆ ಮದ್ಯ ಅರ್ಥ ಆಗುವುದಿಲ್ಲ ಏ ನಾನಲ್ಲ ದೇವರ ಕೈ ಕೊಡ್ತೀಯಾ ಅಂತ ದೇವರನ್ನು ಕರಿಬೇಕು ಇಲ್ಲಪ್ಪ ನಾನು ಕೈ ಹಿಡ್ಕೊಂಡಿದ್ದೇನೆ ಓದು ಅಂತ ಹೇಳ್ತಾನೆ ಹಾಗೆ ಭಗವಂತ ಸ್ವಾತಂತ್ರ್ಯ ಕೊಟ್ಟ ಹಾಗೆ ಮಾಡಿರ್ತಾನೆ ಸ್ವಾತಂತ್ರ್ಯ ಕೊಟ್ಟಿರುವುದಿಲ್ಲ ಅಂದ್ರೆ ನಮ್ಮಿಂದ ಜ್ಞಾನ ಇಚ್ಛಾ ಕ್ರಿಯೆಗಳ ಮೂಲಕ ಪ್ರತಿಯೊಂದು ವ್ಯಾಪಾರವನ್ನು ನಮ್ಮ ಮಾಡಿಸ್ತಾನೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅದನ್ನು ದಾಸರು ಪಟ್ಟಿ ಮಾಡಿ ಅಂದ್ರೆ ಇಷ್ಟು ಕೆಲಸ ಮಾಡಲಿಕ್ಕೆ ನಿನಗೆ ಇಷ್ಟು ಸಾಮರ್ಥ್ಯ ನಿನಗೆ ಇಷ್ಟು ಕೆಲಸ ಮಾಡಲಿಕ್ಕೆ ಬೇಕಾದ ಸಾಮರ್ಥ್ಯ ಆ ಗೋಗೆ ಅದರಲ್ಲಿ ಬೇರೆ ಬೇರೆ ಗೋಗಳಿರ್ತದೆ ಒಳ್ಳೆಯ ಗೋ ಆದರೆ ಸ್ವಲ್ಪ ಹಗ್ ಹಗ್ಗ ಉದ್ದ ಇರ್ತದೆ ಜೋರಿನ ಹಸು ಆಗಿದ್ರೆ ಸ್ವಲ್ಪ ಹಗ್ಗ ಚಿಕ್ಕದೇ ಇರ್ತದೆ ಅಂದ್ರೆ ಆ ಹಸುವಿನ ಸ್ವಭಾವಕ್ಕನುಗುಣವಾಗಿ ಹಗ್ಗದ ವ್ಯತ್ಯಾಸ ಹೇಗಿರ್ತದೆ ಹಾಗೆ ಭಗವಂತನ ನಿಯಂತ್ರಣದ ವ್ಯತ್ಯಾಸ ಇರ್ತದೆ ಅಂತ ದೇವಿಗೆ ಹಗ್ಗ ತುಂಬಾ ಇದೆ ಉದ್ದ ಇದೆ ಯಾಕಂದ್ರೆ ಅವಳು ತನ್ನ ಅಧೀನದಲ್ಲೇ ಇರುವವಳಾದ್ದರಿಂದ ಅವಳಿಗೆ ಕೊಟ್ಟರೆ ಜೀರ್ಣ ಆಗತ್ತೆ ದೊಡ್ಡ ಚೇತನ ಹಾಗಾಗಿ ಸ್ವಲ್ಪ ಉದ್ದವಾದ ಹಗ್ಗ ಪ್ರೇಮ ಬಾರಿ ಉದ್ದವಾದ ಪ್ರೇಮ ಬಾರಿ ಸ್ನೇಹ ಭಗವಂತನಿಗೆ ಬ್ರಹ್ಮದೇವರಿಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಹಗ್ಗ ಇನ್ನು ರುದ್ರದೇವರಿಗೆ ಇನ್ನೂ ಸ್ವಲ್ಪ ಚಿಕ್ಕ ಹಗ್ಗ ಇಂದ್ರದೇವರಿಗೆ ಇನ್ನೂ ಸ್ವಲ್ಪ ಚಿಕ್ಕ ಹಗ್ಗ ನಮಗೆ ಹಗ್ಗದ ಸ್ಪರ್ಶ ಮಾತ್ರ ಅಷ್ಟೆ ಮತ್ತೇನಿಲ್ಲ ಶೀಗೆ ಭಗವಂತ ಎಷ್ಟೆಷ್ಟು ಎಷ್ಟೆಷ್ಟು ಕೊಟ್ಟಿದ್ದಾನೆ ಅದನ್ನು ಪಟ್ಟಿ ಮಾಡಿ ಕೊಟ್ಟು ಅವ್ರು ಹೇಳ್ತಾರೆ ಇದು ಸುಮ್ಮನೆ ಸವಶ ಅಮಾತ್ಯರಿಗೆ ಕೊಟ್ಟ ಹಾಗೆ ಯಾರು ರಾಜ ಕೊಟ್ಟ ಹಾಗೆ ಅಧಿಕಾರ ಕೊಟ್ಟ ಹಾಗೆ ಭಗವಂತ ಕೊಟ್ಟಿದ್ದಾನೆ ಅಧಿಕಾರ ಅಷ್ಟೇ ಅಂತ ತಿಳಿದು ಉಪಾಸನೆ ಮಾಡು ಅವೈಪ ಸ್ವಾಮಿತ್ವ ಧರ್ಮವ ಸ್ವಾಮಿತ್ವ ಅಂತಂದ್ರು ಸ್ವಾತಂತ್ರ್ಯ ಅಂದ್ರೆ ಒಂದೇ ಅರ್ಥ ಸ್ವಾಮಿ ಅಂದ್ರೆ ಅದರ ಸ್ವ ಅಂದ್ರೆ ಸ್ವಾಮಿ ಅಂದ್ರೆ ಸಂಪತ್ತಿನ ಒಡೆಯ ಸ್ವಾಮಿತ್ವ ಅಂದ್ರೆ ಸಂಪತ್ತಿನ ವಡೆತನ ಅದನ್ನು ಸವಶ ಅಮಾತ್ಯರಿಗಿತ್ತು ತಾಮತ್ತವರ ಮುಖದಲ್ಲಿ ರಾಜಕಾರ್ಯ ಮಾಡಿಸುವ ತೆರಡಿ ಅವರಿಗೆ ಕೊಟ್ಟಿದ್ದಾನೆ ಅಧಿಕಾರ ಕೊಟ್ಟಿದ್ದಾನೆ ಆದ್ರೆ ಭಗವಂತ ಅವರ ಮಾಧ್ಯಮದಲ್ಲಿಯೇ ತಾನು ಇಡೀ ರಾಜಕೀಯ ನಡೆಸ್ತಾನೆ ಹೇಳ್ತಾನೆ ರಾಜ ಜನ ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಎಲ್ಲ ನಿಯಮಾವಳಿಗಳನ್ನು ನೀತಿ ಸಂಹಿತೆಗಳನ್ನು ಎಲ್ಲ ಕೊಟ್ಟು ಕಳಿಸ್ತಾನೆ ಅಂದ್ರೆ ಇವನ ಮಾರ್ಗದರ್ಶನದಲ್ಲಿ ಇವ ಹೇಳಿದ ಹಾಗೆ ಇಡೀ ರಾಜತಂತ್ರ ನಡೆಯಬೇಕು ಅವನ ಇಚ್ಛೆಗೆ ವಿರುದ್ಧವಾಗಿ ನಡೆಯಲಿಕ್ಕಿಲ್ಲ ಹಾಗೆ ಭಗವಂತ ಲಕ್ಷ್ಮ್ಯಾಧಿಗಳಿಗೆ ಅಧಿಕಾರ ಕೊಟ್ಟಿರ್ತಾನೆ ಅದು ತನ್ನ ಅಧೀನದಲ್ಲಿ ಇದ್ದ ಅಧಿಕಾರ ಕವಿಬಿರೀದಿತ ಹ್ಮ್ ಅಲ್ಲ ಇದೆಂತ ಸ್ವಾತಂತ್ರ್ಯ ಕೊಟ್ಟ ಇದನ್ನು ನಾವು ಎಷ್ಟರ ಮಟ್ಟಿಗೆ ಹೇಳಬಹುದು ಸರಿ ದಾಸರ ತಕ್ಷಣ ನಮಗೆ ಹೊಡೆದ್ರು ಎಂತ ಪೆಟ್ಟು ಕೊಡ್ತಾರೆ ಅಂದ್ರೆ ಅದು ಯಾವ ಎಣ್ಣೆ ತಿಕ್ಕಿದ್ರೂ ಹೋಗುವುದಿಲ್ಲ ಕವಿ ಬಿರೀಡಿತ ಅಂತ ಹೇಳಿದ್ರು ನಾವು ಬೈತೇವೆ ದಾಸರಿಗೆ ಬುದ್ಧಿ ಇಲ್ಲ ಏನು ಸ್ವಾತಂತ್ರ್ಯ ಕೊಟ್ಟ ದತ್ತ ಸ್ವಾತಂತ್ರ್ಯ ಎಂತದು ಬೈಬೇಡ್ರಿ ಕವಿ ಬಿರೀಡಿತ ನೀವು ಬೈಬೋದು ಕವಿಬಿಹಿ ಈಡಿತ ಸಂಸ್ಕೃತ ಶಬ್ದ ಕವಿ ಜ್ಞಾನಿಗಳಿಂದ ಈಡಿತ ಅಂದ್ರೆ ಆ ಸಂಸ್ಕೃತ ವ್ಯಾಕರಣ ಕನ್ನಡಕ್ಕೆ ಕೊಟ್ಟವರು ದಾಸರು ಪ್ರಾಯಶಃ ಇಂಥದ್ದು ಮತ್ತೆ ಎಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ ಜಗನ್ನಾಥ ದಾಸರ ಕೃತಿಯಲ್ಲಿ ಅರಿ ಇದೆ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ಅಂದ್ರೆ ಎಂತದರಿ ಒಬ್ಬರು ಕೇಳಿದ್ರು ನನ್ನ ಹತ್ರ ತವ ಅಂದ್ರೆ ಎಂತದರಿಂದ ಕನ್ನಡದ ಶಬ್ದ ಅಲ್ಲದು ತವ ಅಂದ್ರೆ ಸಂಸ್ಕೃತ ಶಬ್ದ ತವ ಅಂದ್ರೆ ನಿನ್ನ ದಾಸಾ ಅಹಂ ಮೂರು ಸಂಸ್ಕೃತ ಶಬ್ದ ತವ ದಾಸಹ ಅಹಂ ದಾಸೋಹಂ ತವ ದಾಸೋಹಂ ಅದು ಆ ಸಂಸ್ಕೃತವನ್ನು ಕನ್ನಡಕ್ಕೆ ಕೊಟ್ಟರು ವಾದಿರಾಜ ಸ್ವಾಮಿಗಳಂತೂ ಆ ವೇದವನ್ನೇ ನಮಗೆ ಈ ಇದರಲ್ಲಿ ಹಾಡಿನಲ್ಲಿ ತುಂಬಿಸಿಬಿಟ್ಟಿದ್ದಾರೆ ಶ್ರುತಿ ಶ್ರುತಿಗಳನ್ನೇ ತುಂಬಿಸಿದ್ದಾರೆ ಇವರು ಆ ವಿಭಕ್ತಿ ಸಹಿತವಾಗಿ ತುಂಬಿಸುತ್ತಾರೆ ಕವಿ ಬಿಹಿ ಈಡಿತ ಕವಿ ಬಿರಿ ಈಡಿತ ಅಂತ ಅಂದ್ರೆ ಸಂಸ್ಕೃತದ ವಿಭಕ್ತಿ ಗೊತ್ತಿರದಿದ್ರೆ ಇದು ಅರ್ಥ ಹೇಳಲಿಕ್ಕೆ ಸಾಧ್ಯ ಅಲ್ಲ ಕವಿ ಬಿರಿ ಈಡಿತ ಏನಾದರೂ ಅರ್ಥ ಹೇಳಬೇಕಷ್ಟೇ ಕವಿ ಬಿಹಿ ಕವಿಗಳಿಂದ ಈಡಿತ ಸುತ್ಯನಾದವ ಅಂದ್ರೆ ಜ್ಞಾನಿಗಳು ನಿನ್ನನ್ನು ಸ್ತೋತ್ರ ಮಾಡಿದ್ದಾರೆ ಜ್ಞಾನಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ ಭಗವಂತ ಸ್ವಾಮಿತ್ವವನ್ನು ಸ್ವಲ್ಪ ವಹಿಸಿಕೊಟ್ಟಿದ್ದಾನೆ ಅಂದ್ರೆ ಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ ಸಾಕು ನಮಗೆ ಯಾಕಂದ್ರೆ ಜ್ಞಾನಿಗಳು ಸಮ್ಮತ್ ಒಪ್ಪಿಗೆ ಕೊಟ್ಟರೆ ಅದನ್ನು ಒಪ್ಪಬೇಕಾದ್ರು ಆದರೆ ಜ್ಞಾನಿಗಳು ತನ್ನ ಮನದಲ್ಲಿ ಇದನ್ನು ಹೌದು ಅಂತ ಅಂಗೀಕಾರ ಮಾಡಿದ್ದಾರೆ ಯಾಕೆ ಭಗವಂತ ಲಕ್ಷ್ಮಿಯಾದಿಗಳಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿಸುದು ನೀವು ನೋಡಿ ಸೃಷ್ಟಿ ಪ್ರಕ್ರಿಯೆ ಹೇಗೆ ಭಗವಂತನೇ ಮಾಡುವುದು ಅಂತ ಆದರೆ ತತ್ವಾಭಿಮಾನಿಗಳು ಯಾಕೆ ತತ್ವೇಶ್ವರ್ ಯಾಕೆ ಅವ್ರಿಗೇನು ಕೆಲಸ ಹಾಗಾದರೆ ಅದರಿಂದ ಭಗವಂತ ಮಹತ್ತತ್ವಕ್ಕೆ ಅಭಿಮಾನಿಯಾಗಿ ಚತುರ್ಮುಖ ಬ್ರಹ್ಮದೇವರನ್ನು ವ್ಯವಸ್ಥೆ ಮಾಡಿದ ಅಂದ್ರೆ ಚಕ್ರವರ್ತಿ ಹಾಮಂತರಾಜರನ್ನು ವ್ಯವಸ್ಥೆ ಮಾಡಿದ ಹಾಗೆ ಮಹತತ್ವದ ವ್ಯವಸ್ಥಾಪನೆಗೋಸ್ಕರ ಬ್ರಹ್ಮದೇವರನ್ನು ಆ ಪಟ್ಟದಲ್ಲಿ ಕೂರಿಸ ರುದ್ರದೇವರಿಗೆ ಅಹಂಕಾರ ತತ್ವದ ಪ್ರಭುತ್ವವನ್ನು ಕೊಟ್ಟ ಒಬ್ಬೊಬ್ಬರಿಗೆ ಒಂದೊಂದು ತತ್ವದ ನಿಯಾಮಕತ್ವವನ್ನು ಕೊಟ್ಟು ಭಗವಂತ ಅದರ ಹಿನ್ನೆಲೆಯಲ್ಲಿ ತಾನು ನಿಂತುಕೊಂಡು ಜವಾಬ್ದಾರಿಯುತನಾಗಿ ಸ್ವವಶ ಅಮಾತ್ಯರಿಗಿತ್ತ ಹಾಗೆ ಅಧಿಕಾರ ಕೊಟ್ಟಿದ್ದೇನೆ ಮಾಡ್ತಾ ಇದ್ದಾರೆ ಆರಾಮಾಗಿ ಮಲಗುದಿಲ್ಲ ಅಲ್ಲ ಮನಗಿದ್ರು ಆರಾಮವಾಗಿದ್ರು ಇಲ್ಲಿ ಈಚೆಗಳ ಗಮನ ಇದೇ ಇದೆ ನಮ್ಮ ದೇವರಿಗೆ ಕವಿ ಬೀಹಿ ಈಡಿತ ಜ್ಞಾನಿಗಳು ಇದನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ ಅಚಿಂತ್ಯ ಅದ್ಭುತವಾದ್ದು ಅದಕ್ಕೆ ಹೇಳುದು ಅಚಿಂತ್ಯ ಅದ್ಭುತವಾಗಿರತಕ್ಕಂತಹದ್ದು ಕವಿಬೀಹಿ ಈಡಿತ ಜ್ಞಾನಿಗಳಿಂದ ಸುತ್ತತ್ಯನಾಗಿರತಕ್ಕಂತಹ ವ್ಯಾಪಾರ ಅತ್ಯದ್ಭುತವಾಗಿರತಕ್ಕಂತಹದ್ದು ಕವಿಬೀರಿ ಈಡಿತ ತನ್ನ ಕಲೆಗಳ ವಿವಿಧ ದಾನವ ಮಾನವರು ಇಟ್ಟು ಅವಿರತ ಅದು ತನ್ನ ಕಲೆಗಳ ಇದು ಭಗವಂತನ ವಿಭೂತಿ ರೂಪದ ಬಗ್ಗೆ ನಮಗೆ ಚಿಂತನೆ ಕೊಟ್ಟಿದ್ದಾರೆ ಕಲೆಗಳು ಅಂದ್ರೆ ಕಲೆಗಳು ಕಲೆಗಳು ಅಂದ್ರೆ ಅಂಶಗಳು ತನ್ನ ಅಂಶವನ್ನು ಭಗವಂತ ಎಲ್ಲರಲ್ಲಿಯೂ ಇಟ್ಟಿದ್ದಾನೆ ಅಂತ ಪಾದೋ ವಿಶ್ವಭೂತಾನಿ ತ್ರಿಪಾದ್ಯ ಮೃತಂದಿವಿ ಭಗವಂತ ಒಂದು ಅಂಶವನ್ನು ಎಲ್ಲಾ ಜೀವರಾಶಿಗಳ ಒಳಗೂ ಇಟ್ಟಿದ್ದಾನೆ ಪಾದ ಅಸ ವಿಶ್ವಭೂತಾನಿ ಇಡೀ ಜಗತ್ತಿನಲ್ಲಿ ಭಗವಂತ ಒಂದು ಅಂಶದಿಂದ ತುಂಬಿದ್ದಾನೆ ಆದ್ರಿಂದಲೇ ಒಬ್ಬೊಬ್ಬರಲ್ಲಿ ಒಂದೊಂದು ಅಸಾಧಾರಣ ಧರ್ಮ ವೈಚಿತ್ರವನ್ನು ವಿಚಿತ್ರ ಶಕ್ತಿಯನ್ನು ನೋಡ್ತೇವೆ ಒಬ್ಬನಿಗೆ ಕಾಲು ಇಲ್ಲದೆ ಇರಬಹುದು ಆದ್ರೆ ಕೈಯಲ್ಲಿ ಎಂತಹ ವ್ಯಾಪಾರ ಮಾಡ್ತಾನೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಒಬ್ಬನಿಗೆ ಕೈ ಇಲ್ಲ ಎರಡೂ ಕೈ ಇಲ್ಲ ಕಾಲಲ್ಲಿ ಬರಿತಾನೆ ಕಾಲಲ್ಲಿ ಎಲ್ಲ ಹೊಲಿತಾನೆ ಎಷ್ಟು ಅದ್ಭುತವಾದ ಕೆಲಸ ಮಾಡ್ತಾನೆ ಆಶ್ಚರ್ಯ ಆಗುತ್ತೆ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ ಆದ್ರೆ ಅವನ ಕೈ ನೋಡ್ತದೆ ಅಲ್ಲ ಕೈಯಲ್ಲಿ ಮುಟ್ಟಿದ್ರೆ ಇಡೀ ಪರಿಚಯ ಇರ್ತಾನೆ ಯಾರ ಇವ ಅಂತ ಮುಟ್ಟಿವ ಭೀಭೇನ ಅಂತ ತೀರ್ಮಾನ ಮಾಡುತ್ತೇನೆ ಅಂದ್ರೆ ಕಣ್ಣು ತೆಗೆದರೆ ದೇವರು ಕಣ್ಣಿನ ಶಕ್ತಿ ಮತ್ತೊಂದು ಕಡೆಯಲ್ಲಿ ಕೊಡ್ತಾನೆ ಅಂತ ನಮ್ಮ ದೇವರು ಹಾಗಾಗಿ ಒಂದೊಂದರಲ್ಲಿ ಭಗವಂತ ಒಂದೊಂದು ಅಂಶದಿಂದ ದೇವರು ತುಂಬಿದ್ದಾನೆ ಅಂತ ಅದು ನಮ್ಮಲ್ಲಿ ಚಿಕ್ಕ ಕಲೆ ಒಬ್ಬ ದೊಡ್ಡ ದೊಡ್ಡವರಲ್ಲಿ ದೊಡ್ಡ ದೊಡ್ಡ ಕಲೆಗಳು ದೊಡ್ಡ ದೊಡ್ಡ ಅಂಶಗಳು ಸೇರ್ತಾ ಇದೆ ಅದನ್ನು ವಿಭೂತಿ ಮತ್ಸತ್ವ ಶ್ರೀಮದುರ್ಜಿತಮೇವ ತತ್ವದೇವಗಂ ಮಮ ತೇಜೋಂಶ ಸಂಭವಂ ಅದರಲ್ಲಿ ಎಲ್ಲಿಯಾದರೂ ಏನಾದರೂ ಒಂದು ಹೊಸ ಅಂಶ ಹೊಸ ಸಾಮರ್ಥ್ಯ ಕಂಡ್ರೆ ಅದು ಭಗವಂತನ ಒಂದು ಅಂಶ ಇದೆ ಭಗವಂತನ ಒಂದು ವಿಭೂತಿ ರೂಪ ಇದೆ ಚಿಂತನೆ ಮಾಡಿ ಅಂತ ನಮಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ದಾಸರು ನೆನಪಿಸುತ್ತಾರೆ ತನ್ನ ಕಡೆಗಳ ಮೂಲಕ ತನ್ನ ಅಂಶಗಳ ಮೂಲಕ ಭಗವಂತ ಪ್ರವೇಶ ಮಾಡ್ತಾನೆ ಇದು ಭಗವಂತನ ಸೃಷ್ಟಿಯ ಕ್ರಮ ಅಂದರೆ ಹಾಗೆ ಬರೀ ಸೃಷ್ಟಿ ಮಾಡುದು ಬಿಡುದಲ್ಲ ಸೃಷ್ಟಿಯಾಯಿತು ನನ್ನ ಜವಾಬ್ದಾರಿ ಮುಗಿಯಿತು ಅಂತಲ್ಲ ನಮ್ಮಲ್ಲಿ ಹೇಳ್ತಾರೆ ಸುಮ್ಮನೆ ಅದು ಮೂರು ಜನ ತ್ರಿಮೂರ್ತಿಗಳು ಹಂಚಿಕೊಂಡ್ರಂತೆ ಸೃಷ್ಟಿಕ್ರಿಯೆ ಬ್ರಹ್ಮದೇವರು ನಾನು ಮಾಡ್ತೇನೆ ಅಂತ ವಹಿಸಿಕೊಂಡ್ರಂತೆ ರುದ್ರದೇವರು ಸಂಹಾರ ಕ್ರಿಯೆ ಅಂತ ದೇವರು ಹೇಳಿದ್ರೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಈಗ ತ್ರಿಮೂರ್ತಿಗಳಿಗೆ ಮೂರು ಮೂ ಜವಾಬ್ದಾರಿ ಅಂತ ಶಾಸ್ತ್ರ ಹೇಳಿತು ಇದು ತಪ್ಪು ಅಂತ ಯಾಕೆಂದ್ರೆ ಸೃಷ್ಟಿ ಮಾಡುವ ಒಬ್ಬ ಅಂತಂದರೆ ಸಂಹಾರ ಮಾಡುವ ಒಬ್ಬ ಅಂತ ಆದರೆ ಈ ಸಂಹಾರ ಮಾಡುವ ಇದ್ದಾನಲ್ಲ ಅವನ ಕೆಲಸ ಏನು ಸಂಹಾರ ಮಾಡುದೇ ಅವ್ನು ಕೊಳ್ತಾ ಕೂತ್ಕೊಂಡ್ರೆ ಈ ಸೃಷ್ಟಿ ಮಾಡುವೇನು ಕೆಲಸ ಮತ್ತೆ ಈ ಸಮಸ್ಯೆ ಅಲ್ವಾ ಅದಕ್ಕೆ ಹೇಳಿದರು ಇಲ್ಲಪ್ಪಾ ಸೃಷ್ಟಿ ಮಾಡುವುದು ಬ್ರಹ್ಮದೇವರಿಗೆ ಕೊಟ್ಟದ್ದಷ್ಟೇ ಬ್ರಹ್ಮನಿ ಬ್ರಹ್ಮರೂಪೋಸೋ ಶಿವರೂಪೀ ಶಿವೇ ಸ್ಥಿತ ನಮ್ಮ ದೇವರೇ ಬ್ರಹ್ಮನ ಒಳಗೆ ಬ್ರಹ್ಮನಾಗಿ ಒಳಗೆ ಕೂತ ಶಿವನ ಒಳಗೆ ಸದಾಶಿವನಾಗಿ ಕೂತ ಅಂದ್ರೆ ಶಿವನಾಗಿ ಮಂಗಳಮಯನಾಗಿ ಭಗವಂತ ಕೂತದ್ರಿಂದ ರುದ್ರನಿಗೆ ಖುಷಿ ಬಂದಾಗಿ ಸಂಹಾರ ಮಾಡಲಿಕ್ಕಾಗುವುದಿಲ್ಲ ಒಂದು ಹೇಳ್ತಾರೆ ಗುಣತ್ರಯಜ ಅಂತ ಒಂದೇ ಹೇಳ್ತಾರೆ ದಾಸರು ಅದರಿಂದ ಅದರ ಭಗವಂತ ಕೂತು ಸೃಷ್ಟಿಕ್ರಿಯೆ ಸಂಹಾರ ಕ್ರಿಯೆ ರಕ್ಷಣಾ ಕ್ರಿಯೆ ಎಲ್ಲ ಜನ್ಮಾಧ್ಯ ಎಲ್ಲವನ್ನೂ ಸ್ವಾಮಿ ಒಬ್ಬರೇ ತಾನು ಸ್ವತಃ ಎಲ್ಲವನ್ನೂ ಮಾಡ್ತಾನೆ ಹೇಗೆ ಮಾಡ್ತಾನೆ ಅದನ್ನು ಬಹರಿಸ್ತಾರೆ ದಾಸರು ದಿವಧ ದಾನವ ಮಾನವರೊಳು ಇಟ್ಟು ದಾನವರಲ್ಲಿಯೂ ಒಂದು ಅಂಶ ಭಗವಂತನದ್ದು ಮಾನವರ ಒಳಗೂ ಒಂದು ಅಂಶ ಎಲ್ಲರವಳು ದೇವತೆಗಳ ಒಂದು ಅಂಶ ಏನರ ಈ ಒಂದು ಅಂಶ ಉಂಟಾ ಖಂಡಿತ ಆ ದಾನವರಿಗೆ ಆ ಬಂದದ್ದು ಭಗವಂತ ಒಳಗೆ ಕೂತದ್ರಿಂದ ದುರ್ಯೋಧನಿಗೆ ಅಷ್ಟು ಹೇಗೆ ಬಂತು ಕೃಷ್ಣನನ್ನು ಕಟ್ಟಬೇಕು ಅಂತ ಧೈರ್ಯ ಬರಬೇಕಾದ್ರೆ ಅದು ಸಾಮಾನ್ಯ ಅಲ್ಲ ಪಾಪಿಗಳಿಗೆ ಪಾಪ ಮಾಡಬೇಕಾದ್ರೂ ಸ್ವಲ್ಪ ಭಯ ಇರ್ತದೆ ಧೈರ್ಯ ಕೊಡಬೇಕಾದ್ರೆ ಒಳಗೆ ಕೂತು ದೇವರು ಮಾಡುದನ್ನು ಅಂತ ಪ್ರೇರಣೆ ಮಾಡಿದ್ರೆ ಬಲ ಕೊಟ್ಟರೆ ಅನ್ಯಾಯ ಮಾಡ್ತಾರೆ ದುರ್ಯೋಧನಿಗೆ ಇಷ್ಟು ಲಂಪಾದಕ್ಕೆ ಕಾರಣ ಒಳಗೆ ಭಗವಂತ ಕೂತದ್ರಿಂದ ವಾಯುದೇವರು ಇದ್ದದ್ರಿಂದ ಅಂತ ಆಚಾರ್ಯರನ್ನು ಅಲ್ಲಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆದ್ರಿಂದ ದಾನವರೋಳು ದಿವಿಜರೋಳು ಮಾನವರೋಳು ಇಟ್ಟು ಒಂದೊಂದು ಕಲೆಗಳನ್ನು ಭಗವಂತ ಇಟ್ಟು ಗುಣತ್ರಯದ ಕರ್ಮವ ಮಾಡಿ ಮಾಡಿಸಿ ಮಾಡಿಸುವ ಎರಡೂ ಭಗವಂತ ಮಾಡಿ ಮಾಡಿಸುವ ದೇವ ಭಗವಂತ ಮಾಡ್ತಾನೆ ಭಗವಂತ ಮಾಡಿಸ್ತಾನೆ ಭಗವಂತ ಮಾಡಿಸುವುದು ಮಾತ್ರ ಅಲ್ಲ ನಮಗೆ ಒಂದು ಮಾತ್ರ ಆಗುದು ಒಂದೋ ಮಾಡುವುದು ಒಂದೋ ಮಾಡಿಸುವುದು ಮಾಡಿ ಮಾಡಿಸ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಇದು ದೇವರಿಂದ ನಾವು ಕಲಿಬೇಕಾದ ಪಾಠ ಯಜಮಾನ ಅಂತ ಆಗಬೇಕಾದರೆ ಹಾಗೆ ಅವನು ಮಾಡಿ ಮಾಡಿಸಬೇಕು ಕೆಲಸ ಮಾಡಿ ಕಸಗೊಡಿಸಿ ಗುಡಿಸುವುದಿಲ್ಲ ಇಲ್ವಾ ನಾನು ಗುಡಿಸ್ತೇನೆ ಅಂತ ಬರದೆ ಹಾಗೆ ಬರ್ತಾನೆ ಅಕ್ಕ ಪರಕ್ಕೆ ಅವನೇ ಹಿಡಿತಾನೆ ಮಾಡಿ ಮಾಡಿಸ್ಬೇಕು ಅಂದ್ರೆ ಎರಡು ಏಕಕಾಲದಲ್ಲಿ ಅಲ್ಲ ಒಮ್ಮೆ ಮಾಡುವುದು ಒಮ್ಮೆ ಮಾಡಿಸುವುದು ಅಷ್ಟೇ ನಮ್ಮ ದೇವರು ಏಕಕಾಲದಲ್ಲಿ ಮಾಡಿ ಮಾಡಿಸ್ತಾನೆ ಅದು ಯಜಮಾನ ಲಕ್ಷಣ ಅದು ನಮ್ಮ ಸ್ವಾಮಿ ಮಾಡಿ ಮಾಡಿಸ್ತಾನೆ ಹೇಗೆ ಮಾಡಿ ಮಾಡಿಸ್ತಾನೆ ಒಬ್ಬರಿಂದ ಕೆತ್ತದು ಒಬ್ಬರಿಂದ ಒಳ್ಳೇದು ಇದು ಹೇಗೆ ಒಳ್ಳೆಯ ಉತ್ತರ ಕೊಟ್ಟರು ದಾತರು ಗುಣತ್ರಯದ ಕರ್ಮವ ಅನುಸರಿಸಿ ಅವರವರ ಕರ್ಮಕ್ಕನುಗುಣವಾಗಿ ಅವರಿಂದ ಒಳ್ಳೆದೋ ಕೆಟ್ಟದೊ ಮಾಡಿಸ್ತಾ ಮಾಡ್ತಾ ಇದ್ದಾನೆ ಮಾಡಿಸ್ತಾನೆ ಮಾಡ್ತಾನೆ ಕರ್ಮವ ಮಾಡಿ ಮಾಡಿಸಿ ಹೇಗೆ ಗುಣತ್ರಯಜ ನೋಡಿ ಪ್ರಶ್ನೆ ಯಾವುದೂ ಉಳಿಲಿಕ್ಕಿಲ್ಲ ಅಷ್ಟು ಉತ್ತರ ಕೊಡ್ತಾರೆ ಗುಣತ್ರಯಜ ಗುಣತ್ರಯಜ ಅಂತಂದ್ರೆ ಮೂರು ಗುಣಗಳು ಮೂರು ಗುಣ ಅಂತಂದ್ರೆ ಸತ್ವಗುಣ ರಜೋಗುಣ ತಮೋಗುಣ ಸತ್ವಗುಣಕ್ಕನುಸಾರಿಯಾಗಿ ದೇವತೆ ಒಳೊಳಗೆ ಕರ್ಮ ಮಾಡಿಸ್ತಾನೆ ಪ್ರಜೋಗುಣಕ್ಕನುಗುಣವಾಗಿ ಮನುಷ್ಯರಲ್ಲಿ ಕರ್ಮ ಮಾಡಿಸ್ತಾನೆ ತಮೋಗುಣಕ್ಕನುಗುಣವಾಗಿ ದೈತ್ಯರಲ್ಲಿ ಕರ್ಮವನ್ನು ಭಗವಂತ ಮಾಡಿಸ್ತಾನೆ ಗುಣತ್ರಯದ ಕರ್ಮವ ಮಾಡಿ ಮಾಡಿಸಿ ಅಂದರೆ ದೇವರು ಸರ್ವತಂತ್ರ ಸ್ವತಂತ್ರ ಆ ಭಗವಂತನ ಸಂಕಲ್ಪ ಹೀಗೆ ಅವರವರ ಗುಣಕ್ಕನುಗುಣವಾಗಿ ಕರ್ಮ ಕರ್ಮಕ್ಕನುಗುಣವಾಗಿ ಫಲ ಅಂತ ಭಗವಂತನ ವ್ಯವಸ್ಥೆ ಭಗವಂತನದ್ದೇ ಒಂದು ಸಂಕಲ್ಪ ಭಗವಂತನದ್ದೇ ನಿಯಮ ಈಗ ದೇಶದಲ್ಲಿ ವ್ಯವಸ್ಥೆ ಇದೆ ಆಡಳಿತ ವ್ಯವಸ್ಥೆ ಇದೆ ಅದು ಯಾರು ಮಾಡಿದ್ದು ನಾವೇ ಮಾಡಿತ್ತು ನಾವೇ ಮಾಡಿದ ನಿಯಮಕ್ಕೆ ನಾವೇ ಒಳಪಡಬೇಕು ಇದು ಹಾಗಲ್ಲ ಭಗವಂತ ಮಾಡಿರತಕ್ಕಂಥ ನಿಯಮ ಇದು ಸಾರ್ವಕಾಲಿಕವಾದ ನಿಯಮ ನಮ್ದು ನೀತಿ ಸಂಹಿತೆಗಳು ಪರಿವರ್ತನೆ ಆಗ್ತಾ ಇರ್ತದೆ ತಲೆ ಬದಲಾದ ಹಾಗೆ ಪರಿವರ್ತನೆ ಆಗ್ತಾ ಇರ್ತದೆ ನಮ್ಮ ದೇವರದ್ದು ವ್ಯವಸ್ಥೆ ಸತ್ಯ ಸಂಕಲ್ಪದೋ ವಿಷ್ಣು ನಾಣ್ಯತಾ ಅದು ಅವನ ಸಂಕಲ್ಪ ಸತ್ಯ ಸಂಕಲ್ಪ ಹೀಗೆ ಅಂತದ ವ್ಯವಸ್ಥೆ ಅವರವರ ಗುಣ ಅಂದರೆ ಸ್ವಭಾವ ಅದ ಕರುಗುಣವಾಗಿರತಕ್ಕಂತಹ ಕರ್ಮ ಅದನ್ನು ಭಗವಂತ ಮಾಡಿಸ್ತಾನೆ ಅವರ ಸ್ವಭಾವ ಹೇಗಿದೆ ಅದಕ್ಕನುಗುಣವಾದ ಕರ್ಮ ಈಗ ನೀರಿದೆ ಅದರ ಸ್ವಭಾವ ಕೆಳಗೆ ಮುಖವಾಗಿ ಹರಿಯುದು ದೇವರ ವ್ಯವಸ್ಥೆಯೇನು ಏನತ್ಯವಾ ಅಕ್ಷರ ಪ್ರಶಾಸನೆ ಗಾರ್ಗಿ ಪ್ರಾಚ್ಯಂದಂತೆ ಆ ನದಿ ಕೆಳಗೆ ಹರಿತದೆ ಅಪ್ಪ ನಿನ್ನ ಕೆಳಗೆ ಹರಿ ಭಗವಂತ ಆ ನೀರಿನ ಸ್ವಭಾವಕ್ಕೆ ಅನುಗುಣವಾಗಿ ಅದಕ್ಕೆ ಶಾಸನೆ ಮಾಡಿದ ಬೆಂಕಿ ಮೇಲಕ್ಕೆ ಉರಿಯುತ್ತದೆ ಅಂತ ಹೇಳಿತು ಆಯ್ತು ನಿನ್ನ ಹಾಗೇ ಉರಿಯುತ್ತಾ ಇರುವಂತಹ ಭಗವಂತ ವ್ಯವಸ್ಥೆಯನ್ನು ಮಾಡಿದ ಮಣ್ಣಿನ ಗುಣ ಪರಿಮಳ ಹೀಗೇ ಇರುವಂತಹ ಭಗವಂತನ ವ್ಯವಸ್ಥೆ ಸಂಕಲ್ಪ ಇತ್ತು ಅವನ ಸಂಕಲ್ಪಕ್ಕನುಗುಣವಾಗಿ ಹೀಗಿದೆ ಸಂಕಲ್ಪ ಭಗವಂತ ಯಾವತ್ತೂ ವ್ಯತ್ಯಾಸ ಮಾಡುವುದಿಲ್ಲ ಆ ವಸ್ತುವಿನ ಸ್ವಭಾವಕ್ಕನುಗುಣವಾಗಿ ನಾನು ಕರ್ಮವನ್ನು ಮಾಡಿಸ್ತೇನೆ ಒಬ್ಬನಿಗೆ ಖಾರ ಅಂದ್ರೆ ಇಷ್ಟ ಯಾಕೆ ಅವನ ಸ್ವಭಾವ ಅಂತ ಖಾರ ಸ್ವಭಾವ ಖಾರವೇ ತಿನ್ಬೇಕು ಅವರವರ ಸ್ವಭಾವಕ್ಕನುಗುಣವಾದ ಆಹಾರ ಅವರವರ ಸ್ವಭಾವಕ್ಕನುಗುಣವಾಗಿರತಕ್ಕಂತಹ ಚಿಂತನೆ ಅವರವರ ಸ್ವಭಾವಕ್ಕನುಗುಣವಾದಂತಹ ಕ್ರಿಯೆ ಪ್ರಕ್ರಿಯೆಗಳು ಹಾಗಾಗಿ ದೇವರಿಗೆ ಜವಾಬ್ದಾರಿ ಕಡಿಮೆ ಜವಾಬ್ದಾರಿ ಇದೆ ಜವಾಬ್ದಾರಿ ಇಲ್ಲ ಬೈಲಿಕ್ಕಾಗುವಾಗ ದೇವರಿಗೆ ಜವಾಬ್ದಾರಿ ಇಲ್ಲ ಮಾಡಿಸುವಾಗ ಎಲ್ಲವನ್ನು ಭಗವಂತ ಮಾಡಿಸ್ತಾನೆ ಮಾಡಿ ಮಾಡಿಸುವ ಮಾಡ್ತಾನೆ ಮಾಡಿಸ್ತಾನೆ ಎಲ್ಲ ಮಾಡ್ತಾನೆ ಭಗವಂತ ಯಾರ್ಯಾರಿಗೆ ಯಾವ್ದಾವುದರಲ್ಲಿ ಇಚ್ಛೆ ಇದೆ ಅದಕ್ಕೆ ಅನುಗುಣವಾಗಿ ಈ ಮಕ್ಕಳಿಗೆ ಯಾವ್ದಕ್ಕೆ ಕಲಿಸ್ಬೇಕು ಅಪ್ಪ ಹೇಳುದು ಮಗ ಡಾಕ್ಟರ್ ಆಗಬೇಕು ಅದು ಮಗ ಹೇಳುದು ಡಾಕ್ಟರ್ ಆಗಿ ಯಾರಿಗೆ ಚೂರಿ ಹಾಕೋದು ಬೇಡ ಕಲಸ ನನಗೆ ಮತ್ತೇನು ನಾನು ಇಂಜಿನಿಯರ್ ಆಗ್ತೇನೆ ಅಪ್ಪ ಮಗನೇ ಜಗಳ ೇ ತೀರ್ಮಾನ ಮಾಡಬೇಕು ಅದಕ್ಕೆ ಈಗ ಹೊಸ ಪ್ರಯೋಗ ಬಂದಿದ್ದಂತೆ ದೊಡ್ಡವರಾದ ಮೇಲೆ ತೀರ್ಮಾನ ಮಾಡುವುದಲ್ಲ ಒಂದು ದೊಡ್ಡ ಕೋಣೆ ಆ ಕೋಣೆಯಲ್ಲಿ ಎಲ್ಲ ವಸ್ತುಗಳನ್ನು ಇಡುದು ಆ ಮಗು ಯಾವುದಕ್ಕೆ ಕೈ ಹಾಕುತ್ತೆ ಅದು ಸಿಮೆಂಟು ಕಲ್ಲು ಅದಕ್ಕೆ ಕೈ ಹಾಕಿದೋ ಇಂಜಿನಿಯರ್ ಆಗುವ ಅಲ್ಲಿ ಇಂಜೆಕ್ಷನ್ ಮಾತ್ರೆ ಎಲ್ಲ ಇದೆ ಗುಳಿಗೆ ಎಲ್ಲ ಇದೆ ಅದಕ್ಕೆ ಕೈ ಹಾಕಿದರೆ ಡಾಕ್ಟರ್ ಆಗು ಅದಕ್ಕೆ ಕಳಿಸಿ ಹೀಗೊಂದು ವ್ಯವಸ್ಥೆ ಬಂದಿದಂತೆ ಅದು ಗೊತ್ತಿಲ್ಲ ಏನೇನೋ ವ್ಯವಸ್ಥೆಗಳು ಕಾಲಕಾಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಆಗ್ತಾ ಇದೆ ನಮ್ಮ ದೇವರು ಹೇಳಿದ ನನ್ನ ವ್ಯವಸ್ಥೆ ಹೇಗೆ ಅವರವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ ಕಲಿಸಿಕೊಡುವಂತಹದ್ದು ಇಂಟ್ರೆಸ್ಟ್ ಅಂದ್ರೆ ಅದವರವರ ಗುಣ ಅವರವರ ಸ್ವಭಾವ ಅವರಿಗೆ ಯಾವುದು ಸ್ವಭಾವನೋ ಅದನ್ನು ಅಭಿವರ್ತನವನ್ನಾಗಿ ಮಾಡುವುದು ನನ್ನ ಸ್ವಭಾವ ಅಂತ ದೇವರ ವ್ಯವಸ್ಥೆ ಹೇಳಿದ ಇದು ಭಗವಂತನ ಸತ್ಯ ಸಂಕಲ್ಪ ಅವರವರ ಸ್ವಭಾವಕ್ಕನುಗುಣವಾಗಿ ಅಲ್ರಿ ಇದೆಂತ ದೇವ್ರದ್ದು ವ್ಯವಸ್ಥೆ ಅಂತದು ಅವರವರ ಸ್ವಭಾವಕ್ಕೆ ಸರಿಯಾಗಿ ಆಗತ್ತೆ ದೇವರದ್ದು ಎಂಥದ್ದು ಇದರಲ್ಲಿ ಸ್ವಾಮಿತ್ವ ಅಂತಂದ್ರೆ ಹೌದ್ರಿ ದೇವರು ಬೇಕದಕ್ಕೆ ಆ ಸ್ವಭಾವ ವ್ಯಕ್ತ ಆಗ್ಬೇಕಾದ್ರೆ ದೇವರು ಬೇಕೇ ಬೇಕು ಈಗ ಬೀಜ ಇದೆ ಮಾವಿನ ಬೀಜ ಇದೆ ಅದರ ಸ್ವಭಾವ ಏನು ಮಾವಿನ ಹಣ್ಣನ್ನು ಕೊಡುವಂತಾದ್ರು ಸ್ವಭಾವ ಮಾವಿನ ಬೀಜ ಹಾಗೇ ಇರಲಿ ಮಾವಿನ ಹಣ್ಣು ಕೊಡತ ಅದನ್ನು ಮಣ್ಣಿನ ಒಳಗೆ ಹಾಕಬೇಕು ಗೊಬ್ಬರ ಹಾಕಬೇಕು ಅದಕ್ಕೆ ಕಾಲ ಕಾಲಕ್ಕೆ ಏನು ಬೇಕೋ ಅದನ್ನೆಲ್ಲ ಹಾಕ್ತಾ ಇರಬೇಕು ಅದು ಗೋವು ತಿನ್ನದ ಹಾಗೆ ನೋಡಿಕೊಳ್ಬೇಕು ಹಸು ಬಾಯಿ ಹಾಕಬಾರದು ಅದು ಚೆನ್ನಾಗಿ ನೋಡಿಕೊಂಡ್ರೆ ಮಾವಿನ ಹಣ್ಣು ಕೊಡ್ತಾರೆ ಹಾಗಾದರೆ ಆ ಬೀಜದಲ್ಲಿ ಶಕ್ತಿ ಸಹಜವಾಗಿದೆ ತೋಟಗಾರ ಏನು ಮಾಡ್ತಾನೆ ಅದಕ್ಕೆ ಗೊಬ್ಬರಾದಿಗಳನ್ನು ಹಾಕಿ ಅದನ್ನು ಅವಿವ್ಯಕ್ತವಾಗುವ ಹಾಗೆ ಮಾಡ್ತಾರೆ ನಮ್ಮ ದೇವರ ಕೆಲಸ ಏನಂದರೆ ಬೀಜವನ್ನು ಬಿತ್ತಾನೇನು ಕೃಷಿ ಭೂಮಿಯಲ್ಲಿ ಬಿತ್ತಾನೆ ಅದು ಮೊಳಕೆ ಒಡೆಯುತ್ತದೆ ಅದು ಯಾವ ಶಕ್ತಿಯೋ ಅಂತಹದ್ದು ಒಡೆದು ಒಡೆದು ಒಡೆದು ಸಿಹಿ ಹಣ್ಣೋ ಕಹಿ ಹಣ್ಣೋ ಕೊಡುತ್ತೆ ಕೆಲವರಿಗೆ ಕಹಿ ಬೇಕು ಕೆಲವರಿಗೆ ಸಿಹಿ ಬೇಕು ಎಲ್ರಿಗೂ ಎಲ್ಲವೂ ಬೇಕಾಗಿಲ್ಲ ಆದರೆ ಆ ಹಣ್ಣು ಒಬ್ಬರೆಲ್ಲ ತಿಂತಾರೆ ಎಲ್ರಿಗೂ ಅದು ಬೇಕಾಗಿರ್ತಕ್ಕಂಥದ್ದು ಅದು ಕೆಲವರು ಒಳ್ಳೆಯವರನ್ನು ಇಚ್ಛೆ ಬರ್ತಾರೆ ಕೆಲವರು ಕೆಟ್ಟವರನ್ನು ಇಚ್ಛೆ ಕೆಲವರಿಗೆ ಕೆಟ್ಟವರೇ ಒಳ್ಳೆಯವರು ಕೆಲವರಿಗೆ ಒಳ್ಳೆಯವರೇ ಕೆಟ್ಟವರು ಆದ್ರಿಂದ ಅದು ಒಳ್ಳೆಯದು ಕೆಟ್ಟದು ಅಂತ ಸಾರ್ವತ್ರಿಕವಾಗಿ ನಿರ್ಣಯ ಮಾಡಲಿಕ್ಕಾಗುವುದಿಲ್ಲ ದುಃಾಸ್ನ ಹತ್ರ ಕೇಳಿ ಯಾರು ಒಳ್ಳೆಯವ ಅಂತ ದುರ್ಯೋಧನಂತಹ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ತಾನೆ ಅವನು ಹಾಗೆ ಹೇಳಬೇಕು ಯಾಕೆ ಅವರು ಕೆಟ್ಟವನಾದ್ದರಿಂದ ಕೆಟ್ಟವರಲ್ಲಿ ಹ್ಮ್ ಮೂರ್ಧನಾದ ಒಳ್ಳೆಯವ ಅವನಿಗೆ ದೀರಸೇನ ಧರ್ಮರಾಜನ ಕೇಳಿದ್ರೆ ದೀರಸೇನೇ ಒಳ್ಳೆಯವ ಅಂತ ಹೇಳ್ತಾನೆ ಅವನು ಧರ್ಮ ಆತ್ಮಗಳ ಹಾಗಾಗಿ ಅವರವರ ಸ್ವಭಾವಕ್ಕನುಗುಣವಾಗಿ ಒಳ್ಳೆಯದು ಕೆಟ್ಟದ್ದು ಸಾರ್ವತ್ರಿಕವಾಗಿ ಒಳ್ಳೆದು ಕೆಟ್ಟದ್ದು ತೀರ್ಮಾನ ಮಾಡಲಿಕ್ಕಾಗುವುದಿಲ್ಲ ಅದನ್ನು ದೇವರು ಹೇಳದ ಸಾರ್ವತ್ರಿಕವಾಗಿ ಕೈ ಯಾರು ಒಳ್ಳೆಯವರು ಹೇಳಿ ಮೆಜಾರಿಟಿ ತೆಗೆದರೆ ಪ್ರಾಯಶಃ ಬಿರೆಯೋಧರನಿಗೆ ಇಲೆಕ್ಷನ್ ವೋಟ್ ಬೋಟ್ ಬರುವಂತಹದ್ದು ಅವನನ್ನೇ ಕೂಡಿಸಬೇಕು ದಿವಸದವರಿಗೆ ಓಟು ಬರುವುದಿಲ್ಲ ಯಾಕೆಂದರೆ ಕೆಟ್ಟವರು ಜಾಸ್ತಿ ಒಳ್ಳೆಯವರು ಕಡಿಮೆ ಯಾವ ಕಾಲದಲ್ಲಿಯೂ ಅಷ್ಟೇ ಆದ್ದರಿಂದ ಅದು ತಲೆ ಎಣಿಕೆಯಿಂದ ಬರುವಂತಹದ್ದಲ್ಲ ಗುಣತ್ರಯ ಗುಣ ಗುಣತ್ರೇಯಜ ಕರ್ಮವ ಅನುಸರಿಸಿ ದೇವರು ಸೂತ್ರವನ್ನು ಮಾಡಿದ ಆವಾವ ಗುಣಗಳಿಗೆ ಅನುಸಾರಿಯಾಗಿ ಕರ್ಮವನ್ನು ಮಾಡಿಸ್ತೇನೆ ನಾನು ಮಾಡುತ್ತೇನೆ ಮಾಡಿ ಮಾಡಿಸ್ತ ನಾನು ಮಾಡಿ ದೇವರ ಕ್ರಮ ಹಾಗೆ ಮಗು ಬರೀಬೇಕು ಬರೆಯುವುದಿಲ್ಲ ಹಠಾ ಆಗ ಅಪ್ಪನೇ ಕೈ ಹಿಡಿದು ಕೈ ಹಿಡಿದು ಅದು ಹೇಳುದಿಲ್ಲ ಆ ಅಂತ ಹೇಳುದು ಇವನೇ ಆ ಅಂತ ಹೇಳ್ತಾ ಇರಬೇಕಷ್ಟೇ ಇವ ಹೇಳ್ತಾನೆ ಅಯ್ಯೋ ಮಗು ಹೇಳುತ್ತಿದ್ದು ಖುಷಿ ಪಡ್ತಾನೆ ಹೀಗೆ ನಮ್ಮ ದೇವರು ನಮ್ಮ ಕೈ ಹಿಡಿದು ಬರೆಸ್ತಾರೆ ಕೈ ಹಿಡಿದು ಮಾಡಿಸ್ತಾರೆ ದೇವರೇ ಸಂತೋಷ ಪಡ್ತಾರೆ ನಾನು ಮಾಡಿಸ್ತೇ ಇಷ್ಟೋ ಅಂತ ದೇವರು ಕೈ ಬಿಟ್ರೆ ಏನು ಮಾಡಲಿಕ್ಕಾಗುವುದಿಲ್ಲ ಇದು ದತ್ತ ಸ್ವಾತಂತ್ರ್ಯದ ಮಹತ್ವ ಇದು ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಸ್ವಾತಂತ್ರ್ಯ ಕೊಡ್ಲಿಲ್ಲ ಕೊಡ್ಲಿಲ್ವೋ ಏ ನಾನು ಮಾಡಿದೆ ಅಂತ ಹೇಳುವುದು ಹೇಗೆ ಕೊಟ್ಟಿದ್ದಾನೋ ದಯವಿ ಪೂರ್ತಿ ಮಾಡಲಿಕ್ಕಾಗಲಿಲ್ಲ ಇದು ದತ್ತ ಸ್ವಾತಂತ್ರ್ಯ ಹೀಗೆ ಭಗವಂತ ಮಾಡಿ ಮಾಡಿಸುವ ವಿಶಿಷ್ಟವಾದ ಸ್ವಾತಂತ್ರ್ಯದ ಬಗ್ಗೆ ದಾಸರು ಎರಡು ಸಂಧಿಗಳಲ್ಲಿ ಸ್ವಗತ ಸ್ವಾತಂತ್ರ್ಯ ಸಂಧಿ ದತ್ತ ಸ್ವಾತಂತ್ರ್ಯ ಸಂಧಿ ಯಾರಿಗೆ ಎಷ್ಟೆಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅದನ್ನು ಪಟ್ಟಿ ಮಾಡಿ ಎರಡು ಸಂಧಿಗಳಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಒಟ್ಟು ಸ್ವಾತಂತ್ರ್ಯ ಭಗವಂತನ ಸ್ವರೂಪಭೂತವಾದದ್ದು ಅದನ್ನು ಯಾರಿಗೂ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಅಂತಂದ್ರೆ ಆ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಜ್ಞಾನ ಇಚ್ಛಾ ಪ್ರಯತ್ನ ಆ ಶಕ್ತಿಯನ್ನು ಭಗವಂತ ಜೀವನ ಸ್ವರೂಪದಲ್ಲಿದ್ದದ್ದನ್ನು ಅದನ್ನು ಸ್ವಲ್ಪ ಗಾಳಿ ಹಾಕಿ ಅದನ್ನು ಬೆಳಕಿ ಸ್ವಲ್ಪ ಅಭಿವೃದ್ಧಿಗೊಳಿಸ್ತಾನೆ ಅದನ್ನು ಅಭಿವ್ಯಕ್ತಗೊಳಿಸ್ತಾನೆ ಅದರಿಂದ ಕ್ರಿಯೆ ಆಗುವ ಹಾಗೆ ಮಾಡ್ತಾನೆ ದೇವರು ಮಾಡಿ ನಮ್ಮಿಂದ ಮಾಡಿಸ್ತಾನೆ ಇಷ್ಟು ಸ್ವಾತಂತ್ರ್ಯದ ಚಿಂತನೆ ಮಾಡಿ ಒಳಗಿದ್ದ ಬಿಂಬದ ಚಿಂತನೆ ಮಾಡಬೇಕು ಆ ಉಪಾಸನೆಯ ಮುಖವನ್ನು ಮುಂದಿನ ಸಂದಿಯಲ್ಲಿ ದಾಸರು ಹೇಳ್ತಾರೆ